ಯ ಧ ಧರ್ಮಸ್ಯವಧರ್ಮಸ್ವೂ ಅವತಾರೇ ನಮಃ ವಸುದೆ ವಸುತಾ ಮರ್ದಿ ಪರಮಂತಿ ವಂದೇ ಜಗದ್ಗುರುಸ ವಸಿಷ್ ಶಕ್ತ ಪೌತ್ರಮಕಲ್ಮಷರಾತ್ಮ ವಂದೇ ಶುಕೋ ನಿಧಿ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವೇನಗ್ರಥಿ ಪುರಮು ನಿನಾ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣ ಭಗವಂತ ಅಷ್ಟಾಧ್ಯಾಂ ಅಂಬ ಅನುಸಾ भगवदीते भवदिणी <coughs> अर्जुन मोहन तक रोग के ಮೂಲೋಚ್ಛೇದವನ್ನು ತನ್ನ ಜ್ಞಾನ ಕುಠಾರದಿಂದ ಹಾಕ್ತಾ ಇರ್ತಕ್ಕಂತಹ ಭಗವಂತ ಗುರು ಸಖ ಶ್ರೀಕೃಷ್ಣ ಮೊಟ್ಟ ಮೊದಲನೆಯದಾಗಿ ಅವನಿಗೆ ನೀಡ್ತಕ್ಕಂಥದ್ದೇ ಆತ್ಮಜ್ಞಾನ ಈ ಆತ್ಮಜ್ಞಾನದ ಸ್ವರೂಪವನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಬಂದವು ಹೇಗೆ ಈ ನಿತ್ಯ ಹಾಗೂ ಅನಿತ್ಯ ಎರಡೂ ಬೆರೆದುಕೊಂಡು ಇರತಕ್ಕಂತಹ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣ್ತಕ್ಕಂತಹ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂತಹ ಪ್ರಪಂಚದಲ್ಲಿ ನಿತ್ಯ ಹಾಗೂ ಅನಿತ್ಯ ಸತ್ಯ ಹಾಗೂ ಅಸತ್ಯ ಎರಡೂ ಚೆನ್ನಾಗಿ ಬೆರೆದುಕೊಂಡಿರತಕ್ಕಂತಹ ಇದರಲ್ಲಿ ಯಾವ ಲಕ್ಷಣಗಳಿಂದ ನಿತ್ಯತ್ವವನ್ನು ಯಾವ ಲಕ್ಷಣದಿಂದ ಅನಿತ್ಯತ್ವವನ್ನು ಯಾವ ಲಕ್ಷಣದಿಂದ ಸತ್ಯತ್ವವನ್ನು ಯಾವ ಲಕ್ಷಣದಿಂದ ಅಸತ್ಯತ್ವವನ್ನು ಪ್ರತ್ಯೇಕಿಸಿ ತಿಳಿದುಕೊಳ್ಬೇಕು ಅನ್ನುವಂತಹ ಈ ಜ್ಞಾನ ಪರಂಪರೆ ಹಾಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾ ಸಾವಿನ ವಿಚಾರವಾಗಿ ಒಂದು ಆಲೋಚನೆಯ ಸರಣಿಯನ್ನು ಶುರು ಭಗವಂತ ನಾನು ಹೇಳಿದೆ ಈ ಸಾವು ಅಂತಕ್ಕಂಥದ್ದು ವಿವೇಕಿಗಳಿಗೆ ಕಿಂಚಿತ್ ಜಾಗೃತ ಮನಸ್ಸು ಉಳ್ಳೋರಿಗೆ ಅದೊಂದು ಮಹಾಪ್ರಶ್ನೆಯ ದ್ವಾರ ಅಂತ ಬಾಗಿಲು ಮಹಾಪ್ರಶ್ನೆ ಅಂದರೆ ಯಾಕೆ ಅಂದರೆ ಆಗ ಪ್ರಶ್ನೆ ಮಾಡ್ತಕ್ಕಂಥದ್ದೇ ಅಧ್ಯಾತ್ಮ ಪ್ರಶ್ನೆ ನಚಿಕೇತ ಹುಡುಗ ಯಾವಾಗ ಯಮನ ಬಳಿಗೆ ಹೋದಿನೋ ಅವನು ಪ್ರಶ್ನೆ ಮಾಡಿದಿದೆ ಯಾಕೆಂದ್ರೆ ದ್ವಾರದಲ್ಲಿ ನಿಂತ ಅವನು ಎರಡರ್ಥ ಅದಕ್ಕೆ ಒಂದು ಆ ಕತೆ ನಮಗೆ ಸಂಪೂರ್ಣ ರೂಪದಲ್ಲಿ ಸಿಗುವುದಿಲ್ಲ ಕಠೋಪನಿಷ್ಠದಂದು ಕೂಡ ಒಂದು ಶರೀರವನ್ನು ತ್ಯಾಗ ಮಾಡಿ ಸೂಕ್ಷ್ಮ ಶರೀರದ ರೂಪದಲ್ಲಿ ಯಮನ ಬಳಿಗೆ ಹೋದ ಅಂತ ಒಂದು ಎರಡನೆಯದಾಗಿ ಆಗಿನ ಕಾಲದಲ್ಲಿ ಮನುಷ್ಯರಿಗೆ ಎಂತಹ ಅದ್ಭುತ ಶಕ್ತಿಗಳು ಸಿದ್ಧಿಸಿತ್ತು ಅಂತ ಹೇಳಿದ್ರೆ ಸಶರೀರಿಯಾಗಿಯೇ ಅನೇಕ ಲೋಕಗಳನ್ನ ಸಂಚರಿಸುವಂತಹ ಶಕ್ತಿಗಳು ಇದ್ದಿದ್ದನ್ನು ನಾವು ಋಷಿಗಳ ಜೀವನದಲ್ಲಿ ನೋಡ್ತೇವೆ ಹೀಗಾಗಿ ಸಶರೀರಿಯಾಗಿಯೇ ಆತ ಯವನ ಲೋಕಕ್ಕೆ ಮೃತ್ಯುವಿನ ಲೋಕಕ್ಕೆ ಹೋದ ಅಂತ ನಾವು ನೋಡ್ತೇವೆ ಹಾಗೆ ಹೋದ ನಂತರ ಅವನ ಮೊಟ್ಟ ಮೊದಲನೆಯ ಪ್ರಶ್ನೆ ಬಂದದ್ದೇ ಎಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯೇಕೇಗೆ ನಾ ನ ಅಸ್ಥಿತಿ ಚೈ ಕೆಲವರು ಹೇಳುತ್ತಾರೆ ಇಲ್ಲಿಂದ ಹೋದ ನಂತರ ಆತ್ಮ ಅಂತಕ್ಕಂಥದ್ದು ಇರುವುದಿಲ್ಲ ಏನೂ ಉಳಿಯುವುದಿಲ್ಲ ಆದರೆ ಕೆಲವರು ಹೇಳುತ್ತಾರೆ ಈ ಆತ್ಮ ಅಂತಕ್ಕಂಥದ್ದು ಇರ್ತದೆ ಅಂತ ಇದರಲ್ಲಿ ನನಗೆ ಈ ಸಂಶಯ ಉಂಟಾಗಿದೆ ದಯವಿಟ್ಟು ಇನ್ನು ಪರಿಹರಿಸು ಅಂತ ಅವನ ಪ್ರಶ್ನೆಯ ಮೂಲ ಬೀಜ ಯಾವುದು ಅಂದರೆ ಈ ಮೃತ್ಯು ಹೀಗೆ ಮೃತ್ಯುವಿನಿಂದ ಮಹಾಪ್ರಶ್ನೆ ಉದ್ಭವಿಸ್ತದೆ ಆ ಪ್ರಶ್ನೆಯ ಮುಖಾಂತರವಾಗಿ ಆತ ನಿತ್ಯವಸ್ತುವಾದಂತಹ ಆತ್ಮದ ಸ್ವರೂಪವನ್ನ ಇಡೀ ಕಟೋಪಶ್ನಲ್ಲಿ ವರ್ಣಿಸಿಕೊಂಡು ಹೋಗ್ತಾನೆ ಹೀಗಾಗಿ ಈ ಮೃತ್ಯು ಅಂತಕ್ಕಂಥದ್ದು ಮಹಾಪ್ರಶ್ನೆ ಅಂತ ಅನಿಸ್ಕೊಳ್ತದೆ ಯಾರಿಗೂ ಆ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ ಆದರೆ ಆ ಪ್ರಶ್ನೆ ಎಲ್ಲ ಮಂಗಳಕ್ಕೂ ನಾಂದಿ ಎಲ್ಲ ರೀತಿಯ ಶುಭಕ್ಕೂ ಈ ಅಶುಭ ಅಂತ ಲೋಕದಲ್ಲಿ ಕರೆಯಲ್ಪಡ್ತಕ್ಕಂತಹ ಮೃತ್ಯು ಹಾಗೂ ಅದರ ಪ್ರಶ್ನೆಯೇ ನಾಂದಿ ಅದು ನಮಗೆ ಅರ್ಥವಾಗತಕ್ಕಂಥದ್ದು ಮನಸ್ಸು ಕಿಂಚಿತ್ ಜಾಗೃತವಾದಾಗ ವಿಷಯವಸ್ತುಗಳ ಮಡಿದಲ್ಲಿ ಮಲ್ಕೊಂಡು ಮೋಹದಲ್ಲಿ ಮುಳುಗಿರ್ತಕ್ಕಂತಹ ಈ ಮನಸ್ಸಿಗೆ ತಮಸ್ಸಿನಿಂದ ಆವೃತವಾಗಿರ್ತಕ್ಕಂತಹ ಈ ಮನಸ್ಸಿಗೆ ಆ ಪ್ರಶ್ನೆ ಗೋಚರಿಸುವುದೂ ಅಥವಾ ಆ ಪ್ರಶ್ನೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎದ್ರೂ ಕೂಡ ಯಾವುದೋ ಒಂದು ರೀತಿಯ ಅವ್ಯಕ್ತ ಭಯ ಅದನ್ನು ಬಡಿದು ತಟ್ಟಿ ಪುನಃ ಮಲಗಿಸ್ಬಿಡ್ತದೆ ಪ್ರಶ್ನೆ ಹೇಳದ ಹಾಗೆ ಮಾಡಿಬಿಡ್ತೇವೆ ಹೀಗಾಗಿ ಯಾವನಾದ್ರೂ ಒಬ್ಬ ಫಾರ್ಚುನೇಟ್ ಪರ್ಸನ್ ಅಂತ ಹೇಳ್ಬೋದು ಯಾವನಾದ್ರೂ ಒಬ್ಬ ಅದೃಷ್ಟವಂತ ತನ್ನ ಪುಣ್ಯ ಮಹಾಪುಣ್ಯದಿಂದ ಅದೃಷ್ಟ ಮಾಡಿಕೊಂಡು ಧೈರ್ಯದಿಂದ ಈ ಪ್ರಶ್ನೆಯನ್ನು ಪ್ರಶ್ನೆ ಅಂದರೆ ಯಾವ ರೀತಿ ಸುಮ್ಸುಮ್ಮನೆ ಪ್ರಶ್ನೆ ಅಲ್ಲ ಕುತೂಹಲದ ಪ್ರಶ್ನೆಗೆ ಅವಕಾಶವೇ ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಅನುಭವದಿಂದ ಆ ಪ್ರಶ್ನೆ ಹುಟ್ಟಬೇಕು ನನಗೆ ಆ ಪ್ರಶ್ನೆ ಉತ್ತರ ಬೇಕೇ ಬೇಕು ಇಲ್ಲದೆ ಹೋದ್ರೆ ನಾನು ಶರೀರ ತ್ಯಾಗ ಮಾಡಲಿಕ್ಕೂ ಸಿದ್ಧನಿದ್ದೇನೆ ಅನ್ನುವ ಮಟ್ಟಿಗೆ ಆ ಪ್ರಶ್ನೆ ನನ್ನ ಶರೀರವನ್ನು ಸುಡ್ತಾ ಇದ್ರೆ ನನ್ನ ಮನಸ್ಸನ್ನು ಸುಡ್ತಾ ಇದ್ರೆ ಆಗ ಆ ಪ್ರಶ್ನೆ ನಿಜವಾಗಿಯೂ ಮಹಾ ಪ್ರಶ್ನೆ ಪ್ರಶ್ನೆ ಯಾವಾಗ ಶಿಷ್ಯನ ಬಾಯಿನಿಂದ ಬರುತ್ತೋ ಗುರುವಿಗೆ ಅತೀವ ಸಂತೋಷವಾಗತ್ತೆ ಅವನಿಗೆ ಬೇರೆ ಯಾವ ಗುರುದಕ್ಷಿಣೆವೂ ಬೇಕಾಗಿಲ್ಲ ಅವನು ಅತ್ಯಂತ ನಿರ್ಮುಕ್ತನಾಗಿ ಯಾವುದನ್ನು ಬಚ್ಚಿಡದೆ ಮುಕ್ತನಾಗಿ ತನ್ನ ಹೃದಯದಲ್ಲಿ ಇರತಕ್ಕಂತಹ ಜ್ಞಾನದ ಪರಂಪರೆಯನ್ನ ಧಾರೆಯನ್ನೇ ಆ ಶಿಷ್ಯನಿಗೆ ಎರೆದು ಬಿಡ್ತಾನೆ ಇನ್ನೂ ಹೆಚ್ಚಿಗೆ ಬೋನಸ್ ಕೂಡ ಏರಿತಾನೆ ಆದರೆ ಅದು ನಿಜವಾಗಿಯೂ ಅವನಿಗೆ ಬೇಕು ಅಂತ ಗುರುವಿಗೆ ಅನಿಸಿರ್ಬೇಕು ಹೀಗೆ ಇಲ್ಲಿ ಕೃಷ್ಣನಿಗೆ ನಿಜವಾಗಿಯೂ ಈ ಅರ್ಜುನನಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟಿನ ಮೂಲವಸ್ತು ಇದು ಅಂತ ನಿಶ್ಚಯ ಮಾಡಿ ಅವನಿಗೆ ಒಂದೊಂದಾಗಿ ಈ ಜ್ಞಾನ ಪರಂಪರೆಯನ್ನ ಮಂತ್ರದ ರೂಪದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾನೆ ಅದರಲ್ಲಿ ನೋಡಿದ್ವಿ ಆತ್ಮನ ಸ್ವರೂಪವಾಗಿ ನ ಜಾತೆ ಮ್ರಿತೆ ಕದಚಿತ್ ನೂತ ಅಭವಿತೂಯ ಅಜ ನಿತ್ಯ ಶಾಶ್ವತ ಅಯಂ ಪುರ್ಯತೆ ಹನ್ಯಮನೆ ಶರೀರೆ ಅಂತಹೇಳನ ಅದನ್ನೇ ವೇದ ಅವಿನಾಶಿ ನಿತ್ಯಂ ಯನ ಅಜ್ ಅವ್ಯ ಕಥಂ ಸ ಪುರುಷ ಪಾಥ ಕಂ ಘಾತಯತಿ ಹಂತಿ ಕಮ್ ಅಂತ ಪುನಃ ಅದನ್ನ ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಿದ ಈಗ ಪುನಃ ಪುನಃ ಅದೇ ವಸ್ತುವನ್ನು ಬೇರೆ ಬೇರೆ ಭಾಷೆಯಲ್ಲಿ ಹೇಳಿದರೂ ಕೂಡ ವಿಷಯ ಅದೇ ಆದ್ದರಿಂದ ಸ್ವಾಮಿ ಹೇಳಿದ್ದನ್ನೇ ಹೇಳೋ ಕಿಸ್ಪೈದಾಸ ಆದ್ರಲ್ರಿ ಯಾಕೆ ಹೇಳಬೇಕು ಅದನ್ನೇ ಮತ್ತದನ್ನೇ ಮತ್ತದನ್ನೇ ಅಂದರೆ ಶಂಕರ ಭಗವತ್ಪಾದರು ತುಂಬ ಸುಂದರವಾಗಿ ಇದಕ್ಕೆ ಭಾಷ್ಯವನ್ನು ಬರಿತ ಹೇಳ್ತಾರೆ ದೃರ್ಬೋಧುನಃ ಪ್ರಸಂಗ್ ಆಪಾದ್ಯ ಶಬ್ದಂತರೇ ತದೇ ವಸ್ತು ನಿರೂಪತಿ ಭಗವಾನ್ ವಾಸುದೇವ ಕಥನು ನಮ್ಮ ಅವ್ಯಕ್ತಂ ತತ್ವ ಸಂಸಾರಿ ಬುದ್ಧಿಗೋಚರತ ಆಪ ಸಂಸಾರ ನಿವರ್ತೇ ಸ್ಯಾತ್ ಆ ಭಗವಂತನಾದಂತಹ ವಾಸುದೇವನಿಗೆ ಅತ್ಯಂತ ಕಳವಳ ಅಂತೆ ಒಳಗಡೆ ತುಡಿತ ಅಂತೆ ಎಂತಹ ತುಡಿತ ಅಂತ ಹೇಳಿದ್ರೆ ಆತ್ಮವಸ್ತು ಅಂತಕ್ಕಂಥದ್ದು ದುರ್ಬೋಧ ಅದನ್ನು ತಿಳಿಸ್ಕೊಳ್ಲಿಕ್ಕೆ ಅತ್ಯಂತ ಕಷ್ಟ ಆತ್ಮವಸ್ತು ಪ್ರಾಪಂಚಿಕ ವಸ್ತುಗಳನ್ನು ಹೇಗಾದ್ರೂ ತಿಳಿಸ್ಕೊಡ್ಬೋದು ಅನೇಕ ಪ್ರಮಾಣಗಳಿದೆ ನಾವು ಯಾವುದೇ ವಸ್ತುವನ್ನು ತಿಳಿಬೇಕಾದ್ರೆ ಅನೇಕ ಪ್ರಮಾಣಗಳಿಂದ ತಿಳಿತೇವೆ ಮುಖ್ಯವಾಗಿ ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ಬಳಸ್ತಕ್ಕಂಥದ್ದು ನಾವು ಸಾದೃಶ್ಯ ಪ್ರಮಾಣ ಅಂದರೆ ಉಪಮಾನ ಯಾವುದಾದ್ರೂ ಒಂದು ಹೊಸ ವಸ್ತು ನಮಗೆ ಗೋಚರಬೇಕು ಆಗಬೇಕಾದ್ರೆ ಈವನ್ ಇನ್ ಸೈನ್ಸಲ್ಲೂ ಕೂಡ ಅದು ಇಂತಹ ಜನರಿಗೆ ಸೇರಿದ್ದು ಇಂತಹ ಜಾತಿಗೆ ಸೇರಿದ್ದು ಇಂತಹ ಸ್ಪೀಶಿಗೆ ಸೇರಿದ್ದೋ ಅಂತ ಹೇಗೆ ಅದನ್ನು ಗುರುತಿಸ್ತೇವೆ ಅಂತ ಹೇಳಿದ್ರೆ ಉಪಮಾನದ ಮೂಲಕ ಯಾವುದಾದ್ರೂ ಒಂದು ಅದಕ್ಕೆ ಎಲ್ಲ ವಸ್ತುವಿನಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಲಕ್ಷಣವನ್ನು ತೆಗೆದುಕೊಂಡು ಇದು ಸಸ್ಯ ಜಾತಿಗೆ ಸೇರಿದ್ದು ಅಂತ ಮೊಟ್ಟ ಮೊದಲನೆಯದಾಗಿ ಅದನ್ನು ಕ್ಲಾಸಿಫೈ ಮಾಡ್ತೇವೆ ವಿಂಗಡಿಸ್ತೇವೆ ಪುನಃ ನಮಗೆ ಗೊತ್ತಾದ ಮೇಲೆ ಇದು ಸಸ್ಯ ಜಾತಿಗೆ ಸೇರಿದ್ದು ಅಂತ ಹೇಳಿದ ಮೇಲೆ ಪುನಃ ಎಂತಹ ಎಲೆಗಳುಳ್ಳುವಂತಹ ಸಸ್ಯದ ಜಾತಿಗೆ ಸೇರಿದ್ದು ಅಂಥೇಳಿ ಎಲೆಯ ರೀತಿಯಲ್ಲಿ ಅದನ್ನು ವಿಂಗಡಿಸ್ತಾ ಹೋಗ್ತೇವೆ ಹಾಗೆ ವಿಂಗಡಿಸ್ಕೊಂಡು ವಿಂಗಡಿಸ್ಕೊಂಡು ವಿಂಗಡಿಸ್ಕೊಂಡು ಸಾಮಾನ್ಯದಿಂದ ವಿಶೇಷಕ್ಕೆ ಬರ್ತೇವೆ ಜನರಲ್ ಇಂದ ಸ್ಪೆಷಲ್ಗೆ ಬರ್ತೇವೆ ಯಾವಾಗ ಅತ್ಯಂತ ವಿಶೇಷಕ್ಕೆ ನಿಂತುಕೊಡ್ತದೋ ಆಗ ನಮಗೆ ಆ ವಸ್ತುವಿನ ಜ್ಞಾನ ಇದು ಏನೋ ಇದು ವಟವೃಕ್ಷ ಎ ಬ್ಯಾನಿಯನ್ ಟ್ರೀ ಅಂತ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ಈ ವಟವೃಕ್ಷವು ಬೇರೆ ಎಲ್ಲ ವೃಕ್ಷಗಳಿಗಿಂತ ಅಶ್ವತ್ಥಾದಿ ವೃಕ್ಷಗಳಿಂತ ಬೇರೆ ಅಂಥೇಳಿ ನಿಶ್ಚಯ ಮಾಡ್ತೇವೆ ಯಾಕೆ ಅಂದರೆ ಇದರ ಎಲೆ ಇದರ ಕಾಂಡಗಳು ಇದರ ಹಣ್ಣು ಇದರ ಹೂವು ಇತ್ಯಾದಿಗಳು ಬೇರೆ ವೃಕ್ಷಗಳಿಗಿಂತ ಬೇರೆಯದಾಗಿದೆ ಭಿನ್ನದ್ದಾಗಿದೆ ಹೀಗೆ ನಮಗೆ ಒಂದು ವಸ್ತುವಿನ ಜ್ಞಾನ ಸಾಮಾನ್ಯ ಪ್ರಪಂಚದಲ್ಲಿ ಉಂಟಾಗ್ತದೆ ಅಥವಾ ಉದಾಹರಣೆಗೆ ಒಂದು ಹೊಸ ಒಂದು ಪ್ರಾಣಿಯನ್ನ ಕಾಡಿನಲ್ಲಿ ನೋಡ್ತೇನೆ ನನಗೆ ತಕ್ಷಣ ಅದರ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದರೆ ನನ್ನ ಊರಿನಲ್ಲಿ ನಾನು ಹಸುವಿನ ನೋಡಿದ್ದೇನೆ ಇದನ್ನ ನೋಡಿದಾಗ ಆಹಾ ನನ್ನ ಊರಿನಲ್ಲಿದೆಯಲ್ಲ ಆ ಹಸು ಆ ಹಸುವಿನ ರೀತಿಯಲ್ಲೇ ಇದೆ ಆದ್ರಿಂದ ಇದು ಹಸುವಿನ ರೀತಿಯಲ್ಲಿರ್ತಕ್ಕಂತಹ ಯಾವುದೋ ಒಂದು ಪ್ರಾಣಿ ಅಂತ ಹೇಳಿ ಒಂದು ಹೆಸರನ್ನು ಕೊಡ್ತೇನೆ ಅದಕ್ಕೆ ನಾಮಕರಣ ಮಾಡ್ತೇನೆ ಆಗ ಹಾಗೆ ನನಗೆ ಆ ವಸ್ತುವಿನ ಅಥವಾ ಪ್ರಾಣಿಯ ಜ್ಞಾನ ಉಂಟಾಗುತ್ತೆ ಆದರೆ ಇಲ್ಲಿ ನಮ್ಮ ಈ ತತ್ವದ ವಸ್ತು ಇರ್ತಕ್ಕಂತಹ ಆತ್ಮ ಇದು ಯಾವ ಉಪಮೆಗೂ ಕೊಡತಕ್ಕಂಥದ್ದಲ್ಲ ಯಾಕಂದರೆ ಅವನೇ ಮುಂದೆ ಹೇಳುವಂತೆ ಇದು ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ ಕಣ್ಣಿಗೆ ಕಾಣುವಂತಹ ವಸ್ತುವನ್ನಾದರೆ ಇದು ಈ ರೀತಿಯಲ್ಲಿದೆ ಇದು ಇದರ ರೀತಿಯಲ್ಲಿದೆ ಅಂತ ಹೇಳಿ ಹೇಗೋ ಸಾಮ್ಯ ಮಾಡಿ ಒಂದು ಜ್ಞಾನವನ್ನು ಪಡಿಬೋದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುವನ್ನು ಎಲ್ಲೆಲ್ಲೂ ಅದೇ ಇರ್ತಕ್ಕಂತಹ ವಸ್ತುವಿನ ಜ್ಞಾನವನ್ನು ಹೇಗಪ್ಪ ಸಂಪಾದನೆ ಮಾಡೋದು ನಿಜವಾಗಿಯೂ ಕಷ್ಟ ನೋಡಿ ಪ್ರತಿಯೊಂದು ಜ್ಞಾನಕ್ಕೂ ಅದರದೇ ಆದಂತಹ ಒಂದೊಂದು ಉಪಕರಣ ಇದೆ ನಾನು ಬಣ್ಣದ ಜ್ಞಾನವನ್ನು ನೋಡಬೇಕಾದ್ರೆ ಪಡಿಬೇಕಾದರೆ ಕಣ್ಣೇ ಬೇಕು ಕಿವಿಯಿಂದ ಸಾಧ್ಯ ಇಲ್ಲ ಮೂಗಿಂದ ಸಾಧ್ಯ ಇಲ್ಲ ಚರ್ಮದಿಂದ ಸಾಧ್ಯ ಇಲ್ಲ ನಾಲ್ಗೆಯಿಂದ ಸಾಧ್ಯ ಇಲ್ಲ ಹಾಗೆಯೇ ರಸ ಷಡ್ರಸದ ಜ್ಞಾನವನ್ನು ಪಡಿಬೇಕಾದ್ರೆ ನನಗೆ ಕಣ್ಣಿಂದ ಸಾಧ್ಯ ಇಲ್ಲ ಕಣ್ಣಿಂದ ನಾನು ಮುಂದೆ ಲಡ್ಡು ಇಟ್ಬಿಟ್ಟು ಸ್ವಾಮಿಗಳೇ ಈ ಲಡ್ಡು ಸಿಹಿಯಾಗಿದೆಯೋ ಉಪ್ಪಾಗಿದೆಯೋ ಖಾರುವಾಗಿದೆಯೋ ದಯವಿಟ್ಟು ಹೇಳಿ ಅಂದರೆ ನಾನು ಹೇಳ್ತೀನಿ ನನ್ನ ನಾಲ್ಗೆ ಮೇಲೆ ಹಾಕಿ ಅಂತ ಯಾಕೆ ಅಂದರೆ ನನ್ನ ನಾಲ್ಗೆ ಹೇಳುತ್ತೆ ಅದು ಯಾವ ರಸಕ್ಕೆ ಸೇರಿದ್ದು ಅಂತ ನನ್ನ ಕಣ್ಣು ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗೆಯೇ ಸುವಾಸನೆ ಅಥವಾ ದುರ್ವಾಸನೆ ಅಂತಕ್ಕಂಥದ್ದನ್ನು ಕಣ್ಣು ಹೇಳಲಿಕ್ಕೆ ಸಾಧ್ಯವಿಲ್ಲ ಚರ್ಮ ಹೇಳಲಿಕ್ಕೆ ಸಾಧ್ಯವಿಲ್ಲ ನಾಲ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಹೇಳ್ತಕ್ಕಂಥದ್ದು ಮೂಗು ಮಾತ್ರ ಹಾಗೆಯೇ ಇದು ಉಷ್ಣವೋ ಇದು ಶೀತವೋ ಅಥವಾ ಉಗುರು ಬೆಚ್ಚಗಿದೆಯೋ ಅಂತಕ್ಕಂತಹ ಒಂದು ಸ್ಪರ್ಶದ ಜ್ಞಾನ ಅಂತಕ್ಕಂಥದ್ದು ಕೇವಲ ತ್ವಕ್ ಅಥವಾ ಚರ್ಮದಿಂದ ಮಾತ್ರ ಸಾಧ್ಯವೇ ಹೊರತು ಕಣ್ಣಿನಿಂದ ಬಿಸಿಯಾಗಿದೆಯೋ ನೋಡಿ ಅಂದರೆ ನನಗಾಗಲ್ಲ ಬಾಣ್ಲಿ ಏನೋ ಅವನು ಹುರಿತಾ ಇರ್ತಾನೆ ನಾನು ಅನುಮಾನ ಮಾಡಬೇಕೇ ಹೊರತು ಹಾಗೇ ನನಗೆ ಜ್ಞಾನ ಬರೋದಿಲ್ಲ ಇದರಲ್ಲಿ ಬೆಂಕಿ ಇದೆ ಅಂದರೆ ನನಗೆ ಅರ್ಥ ಆಗೋಲ್ಲ ನಾನು ಮುಟ್ಟಿದ್ರೆ ಸುಟ್ಟರೆ ಆ ಇದು ಬಿಸಿಯಾಗಿದೆ ಬಿಸಿಯಾಗಿರೋದ್ರಿಂದ ಇದರಲ್ಲಿ ಬೆಂಕಿ ಇದೆ ಅಂತ ನಾನು ಆ ರೀತಿಯ ಜ್ಞಾನವನ್ನು ಚರ್ಮದಿಂದ ಪಡೆಯುವುದೇ ಹೊರತು ಕಣ್ಣಿನಿಂದ ಗೊತ್ತಾಗುವುದೇ ಇಲ್ಲ ಹೀಗೆ ಸಾಮಾನ್ಯವಾದಂತಹ ಲೌಕಿಕ ಜ್ಞಾನಕ್ಕೆ ಒಂದೊಂದು ಇಂದ್ರಿಯಗಳು ಇರಬೇಕಾದ್ರೆ ಇನ್ನು ಆತ್ಮಕ್ಕೆ ಇದೆಲ್ಲಕ್ಕಿಂತ ಹೊರತಾದಂತಹ ಒಂದು ಇಂದ್ರಿಯ ಬೇಕು ಇದು ಲಾಜಿಕ್ ಸುಖ ದುಃಖಗಳಿಗೆ ಅದು ಕಣ್ಣಿನಿಂದ ಆಗುವುದಿಲ್ಲ ಚರ್ಮದಿಂದ ಆಗುವುದಿಲ್ಲ ಮೂಗಿನಿಂದ ಆಗುವುದಿಲ್ಲ ನಾಲ್ಗೆಯಿಂದ ಆಗುವುದಿಲ್ಲ ಮನಸ್ಸಿನಿಂದ ಮಾತ್ರ ಸಾಧ್ಯ ಒಳಗಿನ ಅಂತಃಕರಣದಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಸುಖ ದುಃಖ ಅಂತಕ್ಕಂಥದ್ದು ಒಳಗೆ ಕಂಡು ಬರತಕ್ಕಂಥದ್ದು ಯಾರೂ ಹೊರಗಡೆ ಗೊತ್ತಾಗುವುದಿಲ್ಲ ಹೊರಗಡೆ ಗೊತ್ತಾಗುತ್ತೆ ಮುಖ ಹೀಗಿದ್ರೆ ಇವರು ದುಃಖದಲ್ಲಿದ್ದಾರೆ ಅಂತ ಅದು ಅನುಮಾನ ಪ್ರತ್ಯಕ್ಷ ಅಲ್ಲ ಪ್ರತ್ಯಕ್ಷ ಮನಸ್ಸಿಗೆ ಮಾತ್ರ ಇವರು ಅಳ್ತಾ ಇದ್ದರೆ ಇವ್ರ ನೋಡಿ ಇವ್ರು ಅಡುಗೆ ಬರ್ತಾ ಅಳು ಬರ್ತಾ ಇದೆ ಅಳು ಬರ್ತಾ ಇರೋದ್ರಿಂದ ದುಃಖ ಆಗಿರಬಹುದು ಅಂತ ಹೇಳ್ತೇನಲ್ಲ ಅದು ಎರಡನೇ ಜ್ಞಾನ ಒಂದು ಜ್ಞಾನದಿಂದ ಇನ್ನೊಂದನೇ ಜ್ಞಾನ ನಾನು ಹೋಗ್ತೇನೆ ಹೀಗಾಗಿ ಅದು ಅನುಮಾನ ಹೆಸರು ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಕನ್ನಡದ ಅನುಮಾನ ಅಂದ್ರೆ ಸಂಶಯ ಅಂತ ನನಗೇನೋ ಅನುಮಾನ ಬರ್ತಾ ಇದೆ ಅಂತ ಅದು ಜ್ಞಾನವೇ ಅಲ್ಲ ಅಜ್ಞಾನ ಕನ್ನಡದ ಅನುಮಾನ ಅಜ್ಞಾನ ಸಂಸ್ಕೃತದ ಅನುಮಾನ ಜ್ಞಾನ ಹೀಗೆ ಅನೇಕ ಪ್ರಮಾಣಗಳಿಂದ ನಮಗೆ ಈ ಲೌಕಿಕವಾದಂತಹ ವಿಷಯ ವಸ್ತುಗಳನ್ನು ನಾವು ತಿಳ್ಕೊಳ್ತೇವೆ ಈ ಆತ್ಮ ಅಂತಕ್ಕಂಥದ್ದು ಯಾವುದಕ್ಕೂ ಸಿಗುವುದಿಲ್ಲ ಹೀಗಾಗಿ ದುರ್ಬೋಧತ್ವ ಅದನ್ನು ತಿಳಿಸ್ಕೊಡುವುದು ತುಂಬ ಕಷ್ಟ ಪುನಃ ಪುನಃ ಪ್ರಸಂಗಂ ಆಪಾದ್ಯ ಮತ್ತೆ ಮತ್ತೆ ಅದೇ ವಿಷಯವನ್ನು ಇಲ್ಲಿ ಎತ್ತಿ ತಂದು ಶಬ್ದಾಂತರೇಣ ತದೇವ ವಸ್ತು ನಿರೂಪಯತಿ ಭಗವಾನ್ ವಾಸುದೇವ ಬೇರೆ ಬೇರೆ ಶಬ್ದಗಳಿಂದ ಅದೇ ವಸ್ತುವನ್ನ ಭಗವಂತನಾದಂತಹ ವಾಸುದೇವನು ನಿರೂಪಣೆ ಮಾಡುತ್ತಿರುವನು ಕಥನ್ನು ನಾನಾ ಅವ್ಯಕ್ತಂ ತತ್ವಂ ಸಂಸಾರಿ ಬುದ್ಧಿಗೋಚರಂ ಬುದ್ಧಿಗೋಚರತಾಂ ಆಪನ್ನಂ ಸದ ಹೇಗಾದರೂ ಮಾಡಿ ಸಂಸಾರಿಗಳಿಗೆ ಈ ಅವ್ಯಕ್ತವಾದಂತಹ ಅಂದ್ರೆ ಇಂದ್ರಿಯಗಳಿಗೆ ಕಾಣದೇ ಇರತಕ್ಕಂತಹ ಆ ತತ್ವವನ್ನು ಆತ್ಮತತ್ವವನ್ನು ಅವರಿಗೆ ಅವರ ಬುದ್ಧಿಗೆ ವಿಷಯವಾಗಿ ಮಾಡುತ್ತಾ ಸಂಸಾರ ನಿವೃತ್ತಯೇ ಸ್ಯಾತ್ ಇತಿ ಹೇಗೆ ಮಾಡಿ ಅವರ ಸಂಸಾರವನ್ನು ನಾನು ನಿವೃತ್ತಿ ಮಾಡಲಿ ಅವರನ್ನು ಸಂಸಾರದಿಂದ ಮುಕ್ತಿ ಮಾಡಲಿ ಅನ್ನುವಂತಹ ಒಂದು ತುಡಿತ ಒಂದು ಕಳಕಳಿ ಆ ಭಗವಂತನಿಗೆ ಇದೆ ಹೀಗಾಗಿ ಅದೇ ವಿಷಯವನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಆತ ಇಲ್ಲಿ ಬಳಸ್ತಾ ಇರೋದರಿಂದ ನಮಗೆ ಅದೇ ವಿಷಯಗಳು ಬೇರೆ ಬೇರೆ ಮಂತ್ರದಲ್ಲಿ ಬರ್ತಕ್ಕಂಥದ್ದು ಕಾಣಿಸ್ತದೆ ಯಾಕೆ ಅಂತ ಹೇಳಿದ್ರೆ नहीं नोड़ी सैनलू कू अत्य स्थूल विषय आज अत्यंत सरल वे भाषे विवरसबिडब्राक्ट सैन हे कणी के कास्ट्राक्ट सैन हे नमें भाषे बेरे आगते ना मैथमेटिस्सन यूज शब्दू अल्लूद मैथमेटिकल फार्मुलासु उपयोगते ಅಥವಾ ಬೇರೆ ಯಾವುದಾದ್ರೂ ಇನ್ನೊಂದು ಸಿಂಬಲ್ಸನ್ನು ಉಪಯೋಗಿಸ್ತೇವೆ ಈ ಎಲ್ಲ ಸಮಯಗಳು ಸಿಂಬಲ್ಸು ಅಥವಾ ಈ ಎಲ್ಲ ಭಾಷೆಗಳು ಏನು ಅಂತ ಹೇಳಿದ್ರೆ ಪುನಃ ಅಲ್ಲೂ ಕೂಡ ದಿಕ್ಸೂಜಿ ಅಷ್ಟೆ ಆ ತತ್ವವನ್ನು ಯಥಾವತ್ತಾಗಿ ಹೀ ತೋರಿಸ್ಕೊಡೋದಿಲ್ಲ ಮೈಕ್ ನೋಡಿದ ಹಾಗೆ ದಿಕ್ಸೂಜಿ ಅಷ್ಟೆ ಅದನ್ನು ಹಿಡ್ದುಕೊಂಡು ಈ ಬುದ್ಧಿಯೇ ನಿಧಾನವಾಗಿ ಆ ವಸ್ತುವಿನ ಬಳಿಗೆ ಹೋಗಬೇಕು ಆ ಹೋಗುವುದಕ್ಕೆ ಒಂದು ಮೈಲಿಗಲ್ಲ ಒಂದು ಮಾರ್ಗದರ್ಶನ ಇಷ್ಟು ಮಾತ್ರ ಶಬ್ದ ಮಾಡ್ಲಿಕ್ಕೆ ಸಾಧ್ಯ ನಾನು ಹಿಂದೆ ಹೇಳಿದೆ ಶಬ್ದ ಅಂತಕ್ಕಂಥದ್ದು ಅತ್ಯಂತ ಹತ್ರ ಅಂತ ಯಾಕೆ ಅಂದ್ರೆ ಅದು ಆಕಾಶದ ಆಕಾಶ ಅತ್ಯಂತ ಸೂಕ್ಷ್ಮವಾಗಿದ್ದರಿಂದ ಆತ್ಮನಿಗೆ ಅತ್ಯಂತ ಸಾಮೀಪ್ಯದಲ್ಲಿ ಅತರ ಅದಕ್ಕೆ ಹತ್ರವಾಗಿರುವುದರಿಂದ ಆತ್ಮನಃ ಆಕಾಶ ಸಂಭೂತ ಆತ್ಮನಿಂದ ಆಕಾಶವೂ ಹುಟ್ಟಿತು ಅಂತ ವೇದ ಹೇಳುತ್ತೆ ಹೀಗಾಗಿಯೇ ಶಬ್ದದಿಂದ ಮಾತ್ರ ಸೂಚಿಸ್ಲಿಕ್ಕೆ ಸಾಧ್ಯ ಆತ್ಮತತ್ವವನ್ನು ಸೂಚಿಸುವುದು ಅಂದರೆ ಅದೇ ಡೈರೆಕ್ಷನ್ ನೀಡುವುದು ಅಂತ ಮಾರ್ಗದರ್ಶನಕ್ಕಂಥದ್ದು ಹೀಗೆ ಆತ ಹೇಳ್ಕೊಂಡು ಬಂದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಅವಿನಾಶಿನಂ ಏನಂ ಅಜಂ ಅವ್ಯ ವಿದ್ಯ ಈ ಆತ್ಮನನ್ನು ನಿತ್ಯದೆಂದು ನಾಶರಹಿತನೆಂದು ಹುಟ್ಟು ಇಲ್ಲದೇ ಇರತಕ್ಕಂಥವನೆಂದು ಎಂದೂ ಕೂಡ ಬದಲಾವಣೆ ಇಲ್ಲದೆ ಇರತಕ್ಕಂಥವನು ಎಂದು ನೀನು ತಿಳಿ ವೇದ ಇಲ್ಲಿ ವೇದ ಶಬ್ದಕ್ಕೆ ಕೇವಲ ತಿಳಿ ಅಂತ ಅರ್ಥ ಅಲ್ಲ ನಾವೆಲ್ರೂ ತಿಳ್ಕೊಂಡಿದ್ದೀವಿ ಏನಾಯ್ತು ಇದು ಉಪಯೋಗಕ್ಕೆ ಬರಲ್ಲ ವೇದ ಅಂದ್ರೆ ಅನುಭೂ ಅನುಭೂತೇನ ವೇದ ಅಂತ ಅನುಭೂತಿ ಮಾಡಿಕೊಂಡು ತಿಳಿ ಅಂತ ಅರ್ಥ ಅಗ್ನಿ ಸುಡುತ್ತೆ ಅಂತ ಸಣ್ಣ ಮಗುಗೆ ನೀವು ಹೇಳಿದ್ರೆ ಅದೇನು ಮಾಡುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡುತ್ತೆ ಅದಕ್ಕೆ ಗೊತ್ತಾಗಲ್ಲ ಅದಕ್ಕೆ ಮುಟ್ಟೆ ನೋಡಬೇಕದಕ್ಕೆ ಒಂದು ಸರಿ ಅದೇ ಮುಟ್ಟು ನೋಡಿದ್ರೆ ಆಗ ಗೊತ್ತಾಗುತ್ತೆ ಅಗ್ನಿ ಅಂದರೆ ಏನು ಅಂತ ಬಾಯಲ್ಲಿ ಹೇಳಬೇಕಾಗಿಲ್ಲ ಸುಟ್ಟೇ ಬಿಡುತ್ತೆ ಅದು ಹಾಗೆ ಈ ಆತ್ಮದ ಕುರಿತಾದಂತಹ ಜ್ಞಾನವನ್ನು ಕಿವಿಯಿಂದ ಕೇಳುವುದು ಒಂದು ಅನುಭವದಿಂದ ನೋಡುವುದು ಅನುಭವಿಸುವುದು ಅಂತಕ್ಕಂಥದ್ದು ಮುಖ್ಯ ಆಗ ನಮ್ಮ ಜ್ಞಾನ ಅಂತಕ್ಕಂಥದ್ದು ಅಲ್ಲಾಡುವುದಿಲ್ಲ ಸಂಪೂರ್ಣವಾದಂತಹ ಜ್ಞಾನ ಬರುತ್ತೆ ಆ ಜ್ಞಾನದಿಂದ ನಾವು ನಮ್ಮಲ್ಲಿ ಇರ್ತಕ್ಕಂತಹ ಯಾವ ಯಾವ ಈ ದ್ವಂದ್ವಗಳಿದೆಯೋ ಅದನ್ನ ನಿರಾತಂಕವಾಗಿ ದಾಟಿ ಬಿಡಬಹುದು ಅದು ಆಗ ಮಾತ್ರ ಸಾಧ್ಯ ಅಂತಹ ಅನುಭವಜನ್ಯವಾದಂತಹ ಜ್ಞಾನ ಯಾವಾಗಲೂ ಕೂಡ ಈ ಜ್ಞಾನ ಅಂತಕ್ಕಂಥದ್ದು ಸ್ಮೃತಿಯಿಂದಲೂ ಸ್ಮೃತಿಯೂ ಸಾಧ್ಯ ಸ್ಮೃತಿಯಿಂದಲೂ ಜ್ಞಾನ ಅನುಭವದಿಂದಲೂ ಜ್ಞಾನ ಅನುಭವದಿಂದ ಉಂಟಾಗ್ತಕ್ಕಂತಹ ಜ್ಞಾನ ಫಸ್ಟ್ ಹ್ಯಾಂಡ್ ಜ್ಞಾನ ಸ್ಮೃತಿಯಿಂದ ಉಂಟ ಉಂಟಾಗ್ತಕ್ಕಂತಹ ಜ್ಞಾನ ಸೆಕೆಂಡ್ ಹ್ಯಾಂಡ್ ಜ್ಞಾನ ಹೇಗೆ ಅಂದರೆ ಅನುಭವ ಸಂಸ್ಕಾರವಾಗಿ ಹೋಗಿ ಕೂತು ಇನ್ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಫಟ್ಟಂತಹ ಆ ವಸ್ತುವಿನ ಜ್ಞಾನ ತಲೆಯಲ್ಲಿ ಏಳುತ್ತಲ್ಲ ಅದಕ್ಕೆ ಸ್ಮೃತಿ ಅಂತ ಹೆಸರು ಉದಾಹರಣೆಗೆ ನಾನು ಯಾವಾಗಲೂ ಆನೆ ಮತ್ತೆ ಮಾವುದು ನನ್ನ ಜೊತೆಗೆ ನೋಡಿರ್ತೇನೆ ಬೇರೆ ಕಡೆಯೆಲ್ಲೋ ಹೋದೆ ಕೇರಳದಲ್ಲಿ ನೋಡಿದ್ದೀನಿ ಇನ್ನು ಬೇರೆ ಕಡೆ ಹೋದಾಗ ನಾನೇನು ಮಾಡಿದೆ ಈ ಹುಣ್ಸೂರ ಹತ್ರ ಹೋಗ್ತಾ ಹೋಗ್ತಾ ಇರುವಾಗ ಯಾರೋ ಒಬ್ರು ಹೇಳುದು ಸ್ವಾಮಿ ನೋಡಿ ಇದೆಲ್ಲ ಮಾವೂತರದ್ದು ಕ್ವಾರ್ಟರ್ಸು ಅಂದರು ತಕ್ಷಣ ನನಗೆ ಆನೆ ನೆನಪಾಯಿತು ಒಂದರ ಜ್ಞಾನ ಇನ್ನೊಂದರ ಉದ್ಬೋಧಕ ಅದು ಸ್ಪೃತಿ ಸ್ಮೃತಿ ತನ್ನಿಂತಾನೇ ಹೇಳೋದಿಲ್ಲ ಅದು ಹೇಳಬೇಕಾದ್ರೆ ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂತಹ ಯಾವುದೋ ಒಂದು ನನಗೆ ಕಣ್ಣಿಗೆ ಕಾಣಬೇಕು ಇಲ್ಲಿ ಮಾಹೂತನನ್ನು ನೋಡಿದಾಗ ನನಗೆ ಆನೆಯ ಸ್ಮೃತಿ ತಲೆಯಲ್ಲಿ ಎತ್ತು ಹೀಗೆ ಆ ಸ್ಮೃತಿಯ ಮೂಲಕ ಆನೆಯ ಜ್ಞಾನ ಉಂಟಾಗಿ ಇದು ಎರಡನೇ ಥರದ ಸ್ಥರದ ಜ್ಞಾನ ಅದಕ್ಕೆ ಸ್ಮೃತಿ ಅಂತ ಹೆಸರು ಹೀಗೆ ಜ್ಞಾನ ಅಂತಕ್ಕಂಥದ್ದು ಎರಡು ರೀತಿಯೂ ಬರ್ಬೋದು ಅನುಭವ ಮತ್ತು ಸ್ಮೃತಿ ಆದರೆ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ಈ ಅನುಭವವೂ ಕೂಡ ನಮಗೆ ಭ್ರಮೆಯೂ ಆಗಿರ್ಬೋದು ಅಥವಾ ಯಥಾರ್ಥ ಜ್ಞಾನವೂ ಆಗಿರ್ಬೋದು ಉದಾಹರಣೆಗೆ ನನಗೆ ಈ ಮರಳುಗಾಡು ಅಂದರೆ ಏನು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಒಂಟಿಯಾಗಿ ಅಂತ ಇಟ್ಕೊಳ್ಳೋಣ ಆಗ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ನನಗೆ ದೂರದಲ್ಲಿ ನೀರು ಇರುವಂತೆ ಕಾಣು ಅಲ್ಲಿ ಆ ಅಲೆಗಳ ಚಲನೆ ಉಂಟಾಯಿತು ಎಷ್ಟು ಸ್ವಚ್ಛವಾದ ನೀರಿದೆ ಅಲ್ಲಿ ಅಯ್ಯಯ್ಯೋ ಈಗ ಬಾಯಿ ಶುರುವಾಯಿತು ಹೋಗಿ ಆ ನೀರನ್ನು ಕುಡಿಬೇಕು ಅಂತ ಓಡ್ತೇನೆ ಎಷ್ಟು ಓಡಿದರೂ ಕೂಡ ನನಗೆ ಆ ನೀರು ನನ್ನ ಕೈಗೆ ಸಿಗೋದಿಲ್ಲ ಇನ್ನು ಬಾಯಿಗೆಲ್ಲಿ ಸಿಗುತ್ತೆ ಹಾಗೆ ನನಗೆ ಅನುಭವ ಅಂತ ಆಯ್ತಲ್ಲ ಕಣ್ಣು ಏನನ್ನೋ ನೋಡಿತು ಅದನ್ನು ನೀರಂತೂ ಭಾವಿಸಿತು ಅದನ್ನು ಹಿಡ್ಕೊಳಕ್ಕೆ ಹೋದೆ ಆದರೆ ಅದು ಯಥಾರ್ಥವಾಗಿ ಪರಿಣಮಿಸಲಿಲ್ಲ ಎಷ್ಟು ದೂರ ಹೋದರೂ ಕೂಡ ನನಗೆ ಆ ನೀರೇ ಸಿಗ್ತಾ ಇಲ್ಲ ಆಮೇಲೆ ಯಾರೋ ಒಬ್ರು ನಾನು ಮರಳುಗಾಡಿನಿಂದ ವಾಪಸ್ ಬಂದ ಮೇಲೆ ಹೇಳಿದ್ರು ಸ್ವಾಮಿ ನಿಮಗೆ ಗೊತ್ತಿಲ್ಲವೆ ಅದಕ್ಕೆ ಮರೀಚಿಕೆ ಅಂತ ಹೇಳ್ತಾರೆ ಅದು ಹಾಗೆಯೇ ಆ ಮರಳುಗಾಡಿನಲ್ಲಿ ಈ ರೀತಿ ಮರೀಚಿಕೆಗಳು ಬಿಸಿಲಿನ ಹಾಗೂ ಮರಳಿನ ಸಂಯೋಗದಿಂದ ಒಂದು ಮನಸ್ಸಿನಲ್ಲಿ ಭ್ರಮೆಯ ರೂಪದಲ್ಲಿ ಉತ್ಪತ್ತಿ ಆಗ್ತದೆ ಅದು ನಿಮಗೆ ಗೊತ್ತಿಲ್ಲವೆ ಅಂತ ಹೇಳ್ತಾರೆ ಆಗ ಆಹಾ ಇದು ಭ್ರಮೆ ಆಗಿತ್ತು ಅಂತ ಒಂದು ನನಗೆ ಸರಿಯಾದಂತಹ ಒಂದು ಜ್ಞಾನ ಬರುತ್ತೆ ನೋಡಿ ಅನುಭವ ಸತ್ಯವಾಗಿರಬೇಕು ಅಂತೂ ಇಲ್ಲ ಹೌದು ಅಲ್ವಾ ಕಣ್ಣಿಗೆ ಕಂಡದ್ದೂ ಕೂಡ ಅನುಭವಕ್ಕೆ ಬಂದದ್ದು ಕೂಡ ನಿಜವಾಗಿ ಇರಬೇಕು ಅಂತೂ ಇಲ್ಲ ಟೆಸ್ಟ್ ಮಾಡಲಿಕ್ಕೆ ಹೋದರೆ ಸೋತೋಗುತ್ತೆ ಹಾಗೆಯೇ ಆದರೆ ನಮಗೆ ಆತ್ಮದ ಕುರಿತಾದಂತಹ ಜ್ಞಾನ ಬರಬೇಕಾದ್ರೆ ಅದು ಯಥಾರ್ಥವಾಗಿರಬೇಕು ಮರೀಚಿಕೆ ರೀತಿಯಲ್ಲಿ ಇರಬಾರ್ದು ಈಗ ನಾನು ಈ ಶರೀರದಲ್ಲಿರ್ತಕ್ಕಂಥ ನಾನೇ ಆತ್ಮ ಅಂತ ಎಷ್ಟು ಬಾರಿ ಹೇಳಿದ್ರು ಕೂಡ ನನಗೆ ಗಾಢವಾಗಿ ಈ ಶರೀರದ ಮೇಲೆ ಮಮತೆ ಇರುವುದರಿಂದ ಈ ಸಂಸಾರದ ಮೇಲೆ ಆಸಕ್ತಿ ಇರೋದ್ರಿಂದ ನನಗೆ ಶಬ್ದದಿಂದ ಹುಟ್ಟಿರುವಂತಹ ಜ್ಞಾನ ಈಗೇನಿದೆಯೋ ಆತ್ಮದಿಂದ ಆತ್ಮ ಕುರಿತಾದಂತಹ ಜ್ಞಾನ ಅದು ಈ ಮರೀಚಿಕೆಯ ರೀತಿಯಲ್ಲೇ ಇದೆ ಅದಿನ್ನು ಟೆಸ್ಟಿಫೈ ಆಗಿಲ್ಲ ಅದನ್ನಿನ್ನೂ ಪರೀಕ್ಷೆಗೆ ಒಳಪಡಿಸ್ತಿಲ್ಲ ಕಷ್ಟ ಬಂದಾಗ ಗೊತ್ತಾಗುತ್ತೆ ಆ ಜ್ಞಾನ ನನ್ನಲ್ಲಿ ಬೇರೂರಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಾದ್ರೆ ನನ್ನ ಮೇಲೆ ಯಾವುದಾದ್ರೂ ಒಂದು ಆಘಾತ ಬರಬೇಕ ಆಗ ಅಂತಹ ಆಘಾತ ಬಂದಾಗ ಆಗ ನನಗೆ ನನ್ನ ಅನುಭವದಿಂದ ಹೇಳಿದ್ರೆ ಅಥವಾ ನನಗೆ ಅನುಭವವಾದ್ರೆ ಅಯ್ಯೋ ನಾನು ನಿರ್ಲಿಪ್ತ ನಾನು ಅವ್ಯಕ್ತ ನಾನು ಅಚಿಂತ್ಯ ನಾನು ಅಪ್ರಮೇಯ ಅನ್ನುವಂತಹ ಒಂದು ಜ್ಞಾನ ಮೂರ್ತ ಇತ್ತು ಅಂತ ಹೇಳಿದ್ರೆ ಅದು ಯಥಾರ್ಥವಾದಂಥ ಜ್ಞಾನ ಅದೇ ಹಿಂದಿನ ತರಗತಿಯಲ್ಲಿ ನಾನು ಹೇಳದಂತೆ ಬಾಯಲೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಕಷ್ಟ ಬಂದಾಗ ಈ ಗಿಣಿತರ ಕ್ಯಾಂ ಕ್ಯಾ ಅಂತ ಶ್ರೀರಾಮಕೃಷ್ಣ ಹೇಳುವಂತೆ ಅಂದ್ಬಿಟ್ರೆ ಹೋಯ್ತು ಅದು ಮರೀಚಿಕೆಯ ಜ್ಞಾನ ನನ್ನ ಜ್ಞಾನ ಇತ್ತಲ್ಲ ಈ ತನಕ ಅದಕ್ಕೆ ಪಂಡಿತಂ ಮನ್ಯ ಅಂತ ಒಂದು ಕಡೆ ಶಂಕರಾಚಾರ್ಯ ಹೇಳ್ತಾರೆ ಅಂದರೆ ತನ್ನನ್ನು ತಾನು ಪಂಡಿತರೆಂಬಂತೆ ಭಾವಿಸೋದು ಪಂಡಿತರಲ್ಲ ಪಂಡಿತರೆಂಬಂತೆ ತಿಳ್ಕೊಂಡಿರೋದು ಎಲ್ಲಿ ತನಕ ಕಷ್ಟ ಬರೋ ತನಕ ಬಾಲಕ್ಕೆ ಬೆಂಕಿ ಹತ್ಕೊಡೋ ಅಲ್ಲಿ ತನಕ ನಾನು ಇದು ಪಂಡಿತ ಎಲ್ಲ ಸರಿ ಆದರೆ ಯಾವಾಗ ಬೆಂಕಿ ಹತ್ತೋ ಆವಾಗ ಅವು ದೇವರೇ ನೀನೇ ಕಾಪಾಡೋದು ಓಟೋಯ್ತವ ಎಲ್ಲ ಓಡೋಯ್ತವ ಬ್ರಹ್ಮಜ್ಞಾನ ಎಲ್ಲ ಅಳಿಸಿ ಹೋಯ್ತು ಹಾಗಾಗುವ ಅದಕ್ಕೋಸ್ಕರ ಮತ್ತೆ ಮತ್ತೆ ಮತ್ತೆ ಮತ್ತೆ ಬೇರೆ ಬೇರೆ ಭಾಷೆಯಲ್ಲಿ ಆಲೋಚನೆ ಮಾಡಿ ನೀವೇ ನಿಮ್ ಜೀವನದಲ್ಲಿ ಅದನ್ನು ಆಲೋಚನೆ ಮಾಡಿ ಅಂತ ಹೇಳಿ ಬೇರೆ ಬೇರೆ ಇದನ್ನ ಕೊಡ್ತಾ ಯುಕ್ತಿಗಳನ್ನ ಕೊಡ್ತಾ ಇದ್ದಾನೆ ಭಗವಂತ ಆದ್ರಿಂದ ಇಲ್ಲಿ ಇಪ್ಪತ್ತೆರಡನೆಯ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ವಾಸಾಂಸಿ ಜೀರ್ಣಾನಿ ನವ ಯಥಾ ವಿಹಾಯ ನವಾನಿ ಗೃಹಾದಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾನಿ ನವಾನಿ ದೇಹಿ ಈಗ ನಮ್ಮ ಸಾಮಾನ್ಯವಾದಂತಹ ಲೌಕಿಕ ಉದಾಹರಣೆಯನ್ನು ಭಗವಂತ ಕೊಡ್ತಾ ಹೇಳ್ತಾ ಇದ್ದಾನೆ ನೋಡು ನಾವು ಬಟ್ಟೆಯನ್ನು ತೊಡ್ತೇವೆ ಈ ಬಟ್ಟೆಯನ್ನು ತೊಟ್ಟಾಗ ನಾವೇನು ಮಾಡ್ತೇವೆ ಆ ಬಟ್ಟೆ ಯಾವಾಗಲೂ ಪರ್ಮನೆಂಟಾ ಇಲ್ಲ ಒಂದಲ್ಲ ಒಂದು ದಿವಸ ಎಷ್ಟೇ ಚೆನ್ನಾಗಿ ಹೊಲಿದಿರ್ಬೋದು ಎಷ್ಟೇ ಒಳ್ಳೆಯ ಹತ್ತಿಯನ್ನು ಉಪಯೋಗಿಸಿರ್ಬೋದು ಮೆಟೀರಿಯಲ್ ಉಪಯೋಗಿಸಿರ್ಬೋದು ಒಂದಲ್ಲ ಒಂದು ದಿವಸ ಅದು ಸೌದ್ ಹೋಗುತ್ತೆ ಹಾಗೆ ಸೌದ್ ಹೋದಾಗ ಏನು ಮಾಡಬೇಕಾಗತ್ತೆ ಆ ಬಟ್ಟೆಯನ್ನು ನಾವು ಬದಲಾವಣೆ ಮಾಡಿ ಇನ್ನೊಂದು ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ ವಾಸಾಂಸಿ ಅಂದರೆ ಬಟ್ಟೆ ಅಂತ ಅರ್ಥ ಬಟ್ಟೆಗಳು ಜೀರ್ಣಾನಿ ಅಂದರೆ ಜೀರ್ಣಗೊಂಡಂತಹ ಬಟ್ಟೆ ಶಿಥಿಲಗೊಂಡಂತಹ ಬಟ್ಟೆ ಯಥಾ ವಿಹಾಯ ಹೇಗೆ ಬಿಟ್ಟು ಆ ಹಳೆಯ ಬಟ್ಟೆಯನ್ನು ಬಿಟ್ಟು ಜೀರ್ಣಗೊಂಡಂತಹ ಬಟ್ಟೆಯನ್ನು ತೆಗೆದು ಅಂಗಿಯನ್ನ ಕಲಚಿ ನವಾನಿ ಗೃಹಣಾನಿ ನರಹ ಅಪರಾಣಿ ಅಪರಾಣಿ ನವಾನಿ ಇನ್ನೊಂದು ಹೊಸದಾದಂತಹ ಬಟ್ಟೆಯನ್ನು ಮನುಷ್ಯರು ಪಡೆದುಕೊಳ್ಳುತ್ತಾರೋ ಹಾಕಿಕೊಳ್ಳುತ್ತಾರೋ ಧರಿಸಿಕೊಳ್ಳುತ್ತಾರೋ ತಥಾ ಹಾಗೆಯೇ ಜೀರ್ಣಾನಿ ಶರೀರಾನಿ ವೃದ್ಧಾಪ್ಯದಿಂದ ರೋಗದಿಂದ ಮೃತ್ಯುವಿನಿಂದ ಜೀರ್ಣಗೊಂಡಂತಹ ಶರೀರವನ್ನ ವಿಹಾಯ ಬಿಟ್ಟು ದೇಹಿ ಈ ಜೀವನು ದೇಹಿ ಅಂದರೆ ಜೀವನು ನವಾನಿ ಅನ್ಯಾನಿ ಸಂಯಾತಿ ಹೊಸದಾದಂತಹ ಬೇರೆ ದೇಹವನ್ನ ಬಟ್ಟೆ ರೀತಿಯಲ್ಲಿ ಧರಿಸುತ್ತಾನೆ ಇದನ್ನು ಭಗವಂತ ಹೇಳಲ ಈಗ ಅಯ್ಯೋ ನಾನು ಹಳೆ ಬಟ್ಟೆ ಹೋಯ್ತು ಅಂತ ಯಾರೂ ಗೋಡಾಡುವುದಿಲ್ಲ ಹೊಸ ಬಟ್ಟೆಗೆ ಎಲ್ಲರೂ ಆಸೆ ಪಡ್ತಾರೆ ಸ್ವಲ್ಪ ಕೂಡ ಅದು ನೆನ್ನೆ ಹಾಕೊಂಡಿದ್ರು ಕೂಡ ಇವತ್ತೇನಾದ್ರೂ ಹೊಸ ಬಟ್ಟೆ ನೋಡಿದ್ರೆ ಮೊದಲು ಓಡೋ ಹೊಸ ಬಟ್ಟೆ ಹಾಕೊಂಡು ಒಂದು ದಿವ್ಸದ ಬಟ್ಟೆಯನ್ನ ಅಲ್ಲಿ ಕವಟ್ನಲ್ಲಿ ಇಟ್ಬಿಡ್ತಾರೆ ಹೀಗೆ ಅಂದ್ರೆ ಯಾವಾಗ್ಲೂ ಹೊಸ ಹೊಸದಕ್ಕೆ ಯಾವಾಗ್ಲೂ ಮನಸ್ಸು ಅದಕ್ಕೆ ಯಾವತ್ತೂ ಕೂಡ ಹಳೇದು ಹೋಯ್ತಲ್ಲ ಅಂತ ದುಃಖ ಹಾಗೆಯೇ ನಿನಗೆ ಹೊಸದಾದಂತಹ ದೇಹ ಸಿಕ್ಕುವಾಗ ಈ ನಿನ್ನ ಎದುರುಗಡೆ ನಿಂತ ನಿಂತಿರ್ತಕ್ಕಂತಹ ಭೀಷ್ಮ ದ್ರೋಣಾದಿಗಳಿಗೆ ಈ ಶರೀರ ತ್ಯಾಗವಾದರೂ ಕೂಡ ಹೊಸ ಹೊಸ ದೇಹಗಳು ಸಿಕ್ಕುವುದರಿಂದ ಅವರು ಜೀವಾತ್ಮರೆಂಬುದಾಗಿ ನೀನು ಭಾವಿಸಿರುವುದರಿಂದ ಮತ್ತಿನ್ ಏಕೆ ಶೋಕ ಅವರಿಗೆ ಶೋಕವಿಲ್ಲ ನಿನಗ್ಯಾಕೆ ಶೋಕ ಅವರ ನಿಮಿತ್ತವಾಗಿ ನಿನಗ್ಯಾಕೆ ಶೋಕ ಆ ಶೋಕವನ್ನು ಬಿಟ್ಟುಬಿಡು ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸಂಶಯ ಇವನ ಮನಸ್ಸಿನಲ್ಲಿ ಉಂಟಾಗಬಹುದು ಯಾರ ಮನಸ್ಸಿನಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಅದಕ್ಕೆ ಆ ಸಂಶಯ ಹೇಳುವುದಕ್ಕಿಂತ ಮುಂಚೆ ಇನ್ನೊಂದು ಮಂತ್ರದಿಂದ ಆ ಒಂದು ಸಂಶಯವನ್ನು ನಿವಾರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಭಗವಂತ ನೈನಂ ಛಿಂದ ಶಸ್ತ್ರಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪ ನ ಶೋಷಯತಿ ಮಾರುತ ಈಗ ಇನ್ನೊಂದು ಸಂಶಯ ಉಂಟಾಗುತ್ತೆ ಏನು ನೀವು ಹೇಳಿದ್ರಿ ಅಂಗಿ ಹಾಕೋತಾನೆ ನಾನು ಹಳೆ ಅಂಗಿ ತೆಗೆದು ಹೊಸ ಅಂಗಿ ಹಾಕೋತೀನಿ ಅಂತ ಆದರೆ ನನ್ನನ್ನು ಕೂಡ ಕತ್ತಿ ತಗೊಂಡು ಕತ್ತರಿಸ್ಬಿಟ್ರೆ ಅವನು ಹೊಡೆಯೋದೇನೋ ಅಂಗಿಗೆ ಆದರೆ ಆ ಅಂಗಿ ಜೊತೆಗೆ ನಾನು ಎರಡು ತುಂಡಾಗಲ್ವಾ ಅಥವಾ ಅವನೇನೋ ಬೆಂಕಿ ಇಡೋದು ಬಟ್ಟೆಗೆ ಆದರೆ ಆ ಬಟ್ಟೆ ಜೊತೆಗೆ ನಾನು ಸುಟ್ಟ ಹೋಗಲ್ವಾ ಅಥವಾ ಈ ನೀರನ್ನು ಬಟ್ಟೆ ಮೇಲೆ ಎರಿಸುತ್ತಾನೆ ಆಗ ನಾನೂ ಒದ್ದೆ ಆಗಲ್ವ ಅಥವಾ ಈ ತಂಗಾಳಿ ಅತ್ಯಂತ ಬಿರುಸಾದಂತಹ ಗಾಳಿ ಈ ಬಟ್ಟೆಗೆ ಬೀಸಿದರೆ ನನಗೂ ಅದರೊಳಗೆ ಇರತಕ್ಕಂತಹ ನನಗೂ ಅದು ತಾಗುವುದಿಲ್ವಾ ಅಂತ ಸಂಶಯ ಉಂಟಾಗುವುದು ಹೇಗಾದರೂ ಮಾಡಿ ಒಂದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಂದು ಹೇಳಿದ್ರಲ್ಲ ಸ್ವಾಮಿ ಪುನಃ ಮತ್ತಲ್ಲಿಗೆ ಬಂದ್ಬಿಟ್ರಲ್ಲ ನಾಶಕ್ಕೇ ಬಂದ್ಬಿಟ್ರಲ್ಲ ಹೇಗಾದರೂ ಮಾಡಿ ಈ ಆತ್ಮ ನಾಶ ಆಗ್ತಾನೆ ಅನ್ನೋದನ್ನೇ ಹೇಳ್ದಂಗಾಯ್ತಲ್ಲ ನೀವು ಅಂಗಿ ಹಾಕ್ಕೊಂಡಿದ್ರೆ ಏನಂತೆ ಅಂಗಿ ಸಮೇತವಾಗಿ ನಾಶ ಆಗ್ತಾನೆ ಅಂತ ಆಯ್ತೀ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ನ್ಯಾಯ ಹೇಳ್ತಾರೆ ಘಟ್ಟಕೊಟ್ಟಿ ಪ್ರಭಾತ ನ್ಯಾಯ ಅಂತ ಅಂದರೆ ಸುಂಕದ ಕಟ್ಟೆಗೆ ಬೆಳಗಾಗುವುದ್ರೊಳಗೆ ಬಂದ ನ ನ್ಯಾಯ ಅಂತ ಅರ್ಥ ಅಕ್ಷರಶಃ ನ್ಯಾಯ ಏನಪ್ಪಾ ಅಂದ್ರೆ ಒಬ್ಬ ವ್ಯಾಪಾರಿ ಆತ ತುಂಬಾ ಬೆಳೆ ಬೆಳೆದ್ಬಿಟ್ಟಿದ್ದ ಆ ವರ್ಷ ಏನ್ ಮಾಡೋದು ಈಗ ಮಾರುಕಟ್ಟೆಗೆ ಹೋಗಿ ಮಾರಬೇಕಾದ್ರೆ ಅಲ್ಲಿ ಅವನಿರ್ತಕ್ಕಂಥ ಊರು ಹೊರಗಡೆ ಒಂದು ಸುಂಕದ ಕಟ್ಟೆ ಇತ್ತು ಆ ಸುಂಕದ ಕಟ್ಟೆಗೆ ಆತ ಹೋದ್ರೆ ಸರಿಯಾಗಿ ಎಳೆದ್ಬಿಡ್ತಾರ ಒಂದು ಏನೋ ಟ್ಯಾಕ್ಸ್ ಈಗ ಟ್ಯಾಕ್ಸ್ ಕಟ್ಟಬೇಕಾಗತ್ತಲ್ಲಪ್ಪ ನಂದು ಇಪ್ಪತ್ತು ಪರ್ಸೆಂಟ್ ಹೋಗಿಬಿಡುತ್ತಲ್ಲ ನಾನು ಕಷ್ಟಪಟ್ಟು ನಾನು ಬೆಳೆದಿದ್ದರೂ ಸರ್ಕಾರ ತಗೊಂಡ್ಬಿಡುತ್ತಲ್ಲ ಹೇಗಾದರೂ ಮಾಡಿ ಈ ಟ್ಯಾಕ್ಸನ್ನು ತಪ್ಪಿಸ್ಕೊಡ್ಬೇಕು ಅಂಥೇಳಿ ಆತ ಏನು ಮಾಡ್ದ ಈ ಘಟ್ಟ ಕೊಟ್ಟಿ ಅಂದರೆ ಈ ಸುಂಕದ ಕಟ್ಟೆಯನ್ನು ತಪ್ಪಿಸ್ಕೊಡ್ಲಿಕ್ಕೆ ಒಂದು ಕಡೆ ದೊಡ್ಡ ಇದೆ ಸ್ವಲ್ಪ ಕೊರಕಲಾದಂತಹ ದಾರಿ ಆ ದಾರಿ ಮೇಲೆ ಇದಿರೋ ಯಾವುದೋ ಸುಂಕದ ಕಟ್ಟೆ ಇದೆ ಬೇರೆ ಎಲ್ಲೂ ಇಲ್ಲ ಇವನು ಅತ್ಯಂತ ಕಷ್ಟಪಟ್ಟು ರೀಸರ್ಚ್ ಮಾಡಿ ಅದರ ಮೇಲೆ ಆಚೆ ಈಚೆ ಬೆಟ್ಟದಲ್ಲೆಲ್ಲ ಜಾಗ ಹುಡುಕಿ ಕಷ್ಟಪಟ್ಟು ಬಂಡಿ ಹೋಗುವಂಥ ರೀತಿಯಲ್ಲೆಲ್ಲ ಮಾಡಿ ಕೊನೆಗೆ ಒಂದು ಹೊರಟ ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ರಾತ್ರಿ ಹೋಗೋಣ ಬೆಳಿಗ್ಗೆ ಸಿಕ್ಕಾಕೊಂಡು ಬಿಡ್ತೇನೆ ಯಾರಾದರೂ ಹೇಳ್ಕೊಟ್ಬಿಡ್ತಾರೆ ಅಂತ ಹೇಳಿ ರಾತ್ರಿ ಹೊರಟ ರಾತ್ರಿ ಹಾಗೆ ಹೀಗೆ ಹೀಗೆ ಹಾಗೆ ಹೋಗ್ತಾ ಅವನ ಗ್ರಹಚಾರಕ್ಕೆ ಮಳೆ ಸರಿ ಅಂತ ಹೇಳಿ ಮಳೆ ಹೇಗಾದರೂ ಪರವಾಗಿಲ್ಲ ನನಗೇನು ತಪ್ಪಿಸ್ಕೊಂಡ್ರೆ ಸಾಕು ಟ್ವೆಂಟಿ ಪರ್ಸೆಂಟ್ ಉಳಿದ್ರೆ ಸಾಕು ಅಂತ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹಾಗೆ ಹೀಗೆ ಹೀಗೆ ಹಾಗೆ ಹಾಗೆ ಹೀಗೆಲ್ಲ ಮಾಡ್ದ ಹೀಗೆಲ್ಲ ಬಂದ ಹೀಗೆ ಬಂದು ಅವನಿಗೇನಾಯಿತು ಸ್ವಲ್ಪ ತೂಕಿಗೆ ಬಂತು ಎಲ್ಲಿ ಅಷ್ಟು ಕಷ್ಟಪಟ್ಟಿದ್ದಲ್ಲ ಹಿಂದ್ರ ಹಿಂದಿನ ದಿವಸಗಳೆಲ್ಲ ರಿಸರ್ಚ್ ಮಾಡಿ ಆಮೇಲೆ ರಾತ್ರಿ ಎಲ್ಲ ನಿದ್ದೆಗಟ್ಟು ಅರ್ಧ ಬಂಡಿ ಹೊಡೆದು ಸರಿ ನಿದ್ದೆ ಬಂತು ಅವನು ಅಲ್ಲೇ ಗೊರಕೆ ಹೊಡೆದ ಎತ್ತುಗಳು ತಂಪಾಡುತ್ತಾವೇ ಅವ ಮಾಮೂಲಿ ದಾರಿ ಗೊತ್ತಿತ್ತು ಸೊ ಮಾವು ಬಂದು ನಮ್ಗೆ ಯಾಕೋ ಇದು ತುಂಬಾ ಅಪರಿಚಿತವಾಗಿದೆ ಭಯ ಆಗುತ್ತೆ ನಮ್ಗೆ ಅಂತ ಎತ್ತುಗಳು ಪರಿಚಿತವಾದನ್ನೇ ಹಿಡ್ಕೊಂಡು ಬರ್ತಾ ಬರ್ತಾ ಬರ್ತಾ ಸರಿ ಅಂತ ಬಂದು ಅಲ್ಲಿ ನಿಂತ್ಕೊಳ್ತು ಎತ್ತು ಇವನು ಆಂತ ತುಂಬ ಇದರಿಂದ ಬೆಳಿಗ್ಗೆ ಆಯಿತು ಬಾಯಿ ತೆಗೆದು ಆಕಳಿಸಿ ಹೀಗೆ ಹೀಗೆ ಮಾಡಿ ಆಮೇಲೆ ಎದ್ದು ಗಾಡಿಯಿಂದ ಹಿಂಗೆ ನೋಡ್ದ ನೋಡಿದ್ರೆ ಅಲ್ಲಿ ಬಡಿತಾ ಇದ್ದಾರೆ ಸ್ವಾಮಿ ಏನು ಮಾಲೋ ಎಷ್ಟಿದ್ರೂ ಬೆಲೆ ಕೊಡಿ ಅಂತ ಅಯ್ಯೋ ರಾಮನೇ ಇಡೀ ರಾತ್ರಿ ಇಷ್ಟೆಲ್ಲ ಕಷ್ಟಪಟ್ಟು ಗಾಳಿಯೆಲ್ಲ ಇದು ಮಾಡ್ಕೊಂಡು ಬಂದರು ಪುನಃ ಅಲ್ಲೇ ಸುಂಕದ ಕಟ್ಟಿಗೆ ಬಂದಲ್ಲಪ್ಪ ತಪ್ಪಿಸ್ಕೊಡ್ಬೇಕು ಅಂತ ಬೇರೆ ದಾರಿಯಿಂದಲ್ಲ ಪ್ರಯತ್ನ ಪಟ್ಟರು ಕೂಡ ಅದೇ ಸುಂಕದ ಕಟ್ಟಿಗೆ ಬರಬೇಕಾಯ್ತಲ್ಲ ಅಂತ ಇಲ್ಲಿ ಈಗ ಆತ್ಮನ ಅವಿನಾಶಿತ್ವವನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗಿ ಪುನಃ ಆತ್ಮದ ನಾಶಿತ್ವಕ್ಕೆ ಬಂದುಬಿಟ್ಟವಲ್ಲ ಇದೇ ಘಟ್ಟಪುಟ್ಟಿ ಪ್ರಭಾತ ನ್ಯಾಯ ಅಂತ ಬೆಳಗಾಗೋದ್ರೊಳಗೆ ಸುಂಕದ ಕಟ್ಟೆಯೊಳಗೆ ಇದ್ದ ಮಂಕಣ್ಣ ಅಂತ ಹೀಗೆ ಈಗ ಹೀಗೆ ಆಯ್ತಲ್ಲ ಅದಕ್ಕೆ ಅದಕ್ಕೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಆ ಸಂಶಯವನ್ನು ಪರಿಹಾರ ಮಾಡ್ಲಿಕ್ಕೆ ಭಗವಂತ ಮುಂಚೆನೆ ಆಲೋಚನೆ ಮಾಡಿದ್ದ ಇವನ್ ಈ ಒಂದು ಸಂಶಯ ಏಳಬಹುದು ಅಂತ ಅದಕ್ಕೆ ಮಹಾರಾಯ ಕೇಳು ಈ ಆತ್ಮನನ್ನ ಶಸ್ತ್ರೀ ನಏ ಚಿಂತಿ ಈ ಆತ್ಮನನ್ನ ಯಾವ ಶಸ್ತ್ರಗಳೂ ಕೂಡ ಕತ್ತರಿಸಲಾರವು ಯಾಕೆ ನಏ ನಮ್ ದಹತಿ ಪಾವಕ ಈ ಆತ್ಮನನ್ನ ಅಗ್ನಿಯೂ ಕೂಡ ಪಾವಕ ಅಂದರೆ ಅಗ್ನಿ ಅಂತ ಅವನು ಪವಿತ್ರ ಮಾಡುವುದರಿಂದ ಅವನಿಗೆ ಪಾವಕ ಅಂತ ಹೆಸರು ಅಗ್ನಿ ಸುಟ್ಟು ಪವಿತ್ರ ಮಾಡ್ತಾನೆ ಹೀಗೆ ಅಗ್ನಿಯು ಕೂಡ ಈ ಆತ್ಮನನ್ನ ದಹಿಸಲಾರದು ಆ ಮತ್ತೆ ಆಪಹ ನೀರುಗಳು ಕೂಡ ಈ ಇವನನ್ನು ಅಂದ್ರೆ ಆತ್ಮನನ್ನು ಒದ್ದೆ ಮಾಡಲಾರದು ತೋಯಿಸಲಾರದು ಮತ್ತು ಈ ಗಾಡಿಯೂ ಕೂಡ ಈ ಆತ್ಮನನ್ನ ಒಣಗಿಸಲಾರದು ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಭೂತಗಳು ಕೂಡ ಪಂಚಭೂತಗಳು ಕೂಡ ಕೆಲಸ ಮಾಡ್ತಕ್ಕಂಥದ್ದು ನಾವು ಲೌಕಿಕವಾಗಿ ನೋಡ್ತೇವೆ ಅವಯವ ಇರ್ತಕ್ಕಂಥದ್ದಕ್ಕೆ ಮಾತ್ರ ಯಾವುದಕ್ಕೆ ಅವಯವ ಪಾರ್ಟ್ಸ್ ಅಂತ ಇರ್ತದೆಯೋ ಅವಕ್ಕೆ ಮಾತ್ರ ಇವುಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಕತ್ತಿ ಕತ್ತರಿಸುವುದು ಯಾವುದನ್ನ ಅವಯವವನ್ನು ಮಾತ್ರ ಕೈ ಕಟ್ ಮಾಡ್ಬೇಕು ಅಂದ್ರೆ ಕೈ ಬೇರೆ ಮುಂಡ ಬೇರೆ ಅಂತ ಅರ್ಥ ಆದ್ರೆ ಈ ಆತ್ಮ ಅವಯವ ಹಾಕಿ ಮಾಡಿದ್ದಂತಹ ಒಂದು ವಸ್ತು ಅಲ್ಲ ಆತ ಅವಯವ ರಹಿತ ಅವಯವವೇ ಇಲ್ಲ ಅವನಿಗೆ ನಿರವಯವ ಆತ ಹಾಗೆಯೇ ಈ ಪಾವಕ ಈ ಅಗ್ನಿಯು ಕೂಡ ಅಗ್ನಿಯನ್ನ ಬಿಟ್ಟು ಬೇರೆಯದನ್ನು ಸುತ್ತಾನ ಅಗ್ನಿಯು ಅಗ್ನಿಯನ್ನು ಸುಡದಾರು ಬೆಂಕಿ ಬೆಂಕಿಯನ್ನು ಸುಡದಾರು ಬೆಂಕಿಯನ್ನ ಬಿಟ್ಟು ಬೇರೆಯದೆಲ್ಲವನ್ನು ಸುಡುತ್ತದೆ ಆತ್ಮ ಬೆಂಕಿಯ ಜನಕ ಬೆಂಕಿಯನ್ನು ಹುಟ್ಟಿಸಿದಂತಹ ಆ ಒಂದು ಆತ್ಮ ಆ ಬೆಂಕಿಗೂ ಬೆಂಕಿ ಮತ್ತೆ ಈ ಆತ್ಮ ಪುನಃ ನಿರವಯವ ಶರೀರ ಇಲ್ಲದೆ ಇರುವುದರಿಂದ ಸುಡ್ಲಿಕ್ಕೆ ಆಗದೇ ಇರುವುದರಿಂದ ಯಾವುದೇ ಬೆಂಕಿಗೆ ಆಶ್ರಯ ಸಿಗದೇ ಇರುವುದರಿಂದ ಕೂಡ ಈ ಬೆಂಕಿಯು ಆತ್ಮನನ್ನ ಸುಡಲಿಕ್ಕೆ ಸಾಧ್ಯವಿಲ್ಲ ಪುನಃ ಈ ನೀರು ಅಂತಕ್ಕಂಥದ್ದು ಕೂಡ ಒಳಗಡೆ ಮಾತ್ರ ಅದು ಆ ವಸ್ತುವನ್ನ ಶಿಥಿಲಗೊಳಿಸಿ ಅದನ್ನ ಆ ಪಾರ್ಟ್ಸ್ನೆಲ್ಲ ಬೇರೆ ಬೇರೆ ಮಾಡ್ತಾರೆ ಆದ್ರೆ ಈ ಆತ್ಮ ವಸ್ತುವಿಗೆ ಒಳಗಡೆ ಒಳಗಡೆ ಅಂತಕ್ಕಂಥದ್ದು ಇಲ್ಲ ಹೇಗೆ ಒಳಗಡೆ ಹೊರಗಡೆ ಹೋಗ ಹೋಗ್ಲಿಕ್ಕೆ ಆಗದೆ ಈ ಆತ್ಮನಲ್ಲಿ ಎಲ್ಲೆಲ್ಲೂ ಇರತಕ್ಕಂತಹ ಪರಿಪೂರ್ಣನಾದಂತಹ ಈ ಆತ್ಮನಲ್ಲಿ ನೀರು ಹೇಗೆ ತನ್ನ ಕೆಲಸವನ್ನ ನಾಶದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಅದರಿಂದ ಅದು ಕೂಡ ಸೋತು ಹೋಗುತ್ತೆ ಕೊನೆಗೆ ಈ ಗಾಳಿ ಗಾಳಿಯೂ ಕೂಡ ಹೇಗೆ ಒಂದು ವಸ್ತುವನ್ನು ಒಣಗಿಸ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನೀರಿನ ಒಂದು ಭಾಗ ಇರ್ತದೆ ಆ ನೀರಿನ ಭಾಗವನ್ನು ಒಣಗಿಸಿದಾಗ ಉಳಿದೆ ಎಲ್ಲ ಭಾಗಗಳು ಕೂಡ ಶಿಥಿಲವಾಗ್ತವೆ ಶಿಥಿಲಗೊಂಡಾಗ ತನ್ನಿಂತಾವೇ ಆ ಭಾಗಗಳು ಒದರಿ ಹೋಗ್ತವೆ ಆದರೆ ಈ ಆತ್ಮವಸ್ತುವಿಗೆ ಯಾವ ಒದ್ದೆಯೂ ಇಲ್ಲ ಅದಕ್ಕೆ ಯಾವ ನೀರೂ ಇಲ್ಲ ಅದನ್ನು ಶಿಥಿಲಗೊಳಿಸಲಿಕ್ಕೆ ಯಾವ ಗಾಳಿಗೂ ಆಗುದಿಲ್ಲ ಯಾವ ಅದನ್ನು ಒಣಗಿಸಲಿಕ್ಕೆ ಯಾವ ಗಾಳಿಗೂ ಆಗುವುದಿಲ್ಲ ಅಂತ ಹೇಳಿ ಪುನಃ ಆತ್ಮದ ಸ್ವರೂಪ ಇದು ಯಾಕೆ ಹೀಗೆ ಸಾಧ್ಯ ಇಲ್ಲ ಅಂತ ಎಂಟು ಕಾರಣವನ್ನು ಕೊಡ್ತಾನ ಇಲ್ಲಿ ಒನ್ ಛೇದನ ಸಾಧ್ಯವಿಲ್ಲ ದಹನ ಸಾಧ್ಯವಿಲ್ಲ ಒದ್ದೆ ಮಾಡುವಿಕೆ ಸಾಧ್ಯವಿಲ್ಲ ಒಣಗಿಸುವಿಕೆ ಸಾಧ್ಯವಿಲ್ಲ ಅಂತ ನಾಲ್ಕನ್ನು ಹೇಳಿ ಇನ್ನೊಂದು ನಾಲ್ಕನ್ನು ಇನ್ನೊಂದು ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಯಂ ಅಶೋಷ್ಯವಚ ನಿತ್ಯಗತಃ ಸ್ಥಾನು ಅಚಲೋಯ ಸನಾತನ ಈ ಹಿಂದೆ ಹೇಳಿದಂತಹ ಛೇದನ ಅಂತಕ್ಕಂಥದ್ದು ಇಲ್ಲಿ ಸಾಧ್ಯ ಇಲ್ಲ ಯಾಕೆ ಅಂದರೆ ಈದ ಅಚ್ಛೇದ್ಯ ಕತ್ತರಿಸಲಾಗದಂತಹ ವಸ್ತು ಆತ್ಮ ಅದಾಹ್ಯ ಸುಡಲಾಗದಂತಹ ವಸ್ತು ಆತ್ಮ ಅಕ್ಕಲೇ ಇದ್ಯ ನೀರಿನಲ್ಲಿ ಒದ್ದೆ ಮಾಡಲಾಗದಂತಹ ವಸ್ತು ಆತ್ಮ ಹಾಗೆ ಅಶೋಷ್ಯ ವಣಗಿಸ ಒಣಗಿಸಲಾಗದಂತಹ ವಸ್ತು ಈ ಆತ್ಮ ಇಷ್ಟು ಹೇಳಿ ಯಾಕೆ ಅಂತ ಹೇಳಿದ್ರೆ ಈ ಆತ್ಮನ ಸ್ವಭಾವ ನಿತ್ಯ ಈ ಆತ್ಮವು ನಿತ್ಯ ಯಾವಾಗಲೂ ಇರತಕ್ಕಂಥದ್ದು ನಿತ್ಯ ಸರ್ವಗತ ಎಲ್ಲೆಲ್ಲೂ ಇರತಕ್ಕಂಥದ್ದು ಎಲ್ಲೆಲ್ಲೂ ವ್ಯಾಪಿಸ್ಕೊಂಡು ಇರ್ತಕ್ಕಂಥದ್ದು ಸರ್ವಗತಃ ಸ್ಥಾಣು ಹು ಸ್ಥಾಣು ಹು ಅಂತ ಹೇಳಿದ್ರೆ ಇದು ಹೀಗೆ ಕೂಟಸ್ಥವಾಗಿ ಇರ್ತಕ್ಕಂಥದ್ದು ಕೂಟಸ್ಥವಾಗಿ ಇರ್ತಕ್ಕಂಥದ್ದು ಒಂದೇ ಕಡೆ ಇರ್ತಕ್ಕಂಥದ್ದು ಯಾಕೆ ಅಂದರೆ ಸರ್ವಗತ ಅದು ಅದೆಲ್ಲೂ ಬೇರೆ ಕಡೆ ಹೋಗಬೇಕಾಗಿಲ್ಲ ನಮಗಾದ್ರೆ ನಮ್ಮ ಶರೀರ ಇಷ್ಟೇ ಇರೋದ್ರಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಈ ಶರೀರವನ್ನು ಹೊತ್ಕೊಂಡು ಹೋಗ್ಬೇಕು ಆದರೆ ಆತ್ಮ ಅದು ಅಲ್ಲ ಹೋಗಬೇಕು ಅಂದ್ರೆ ಅಲ್ಲಿ ಅಲ್ಲೇ ಇದೆ ಅದು ಇನ್ನು ಹೋಗುವುದು ಅಂತಿಲ್ಲ ಆದ್ದರಿಂದ ಆತ ಸ್ಥಾನ ಆತ ನಿಂತಲ್ಲೇ ಎಲ್ಲವನ್ನು ಮುಟ್ಟುತ್ತಾನೆ ಅದನ್ನೇ ಈಶಾವಾಪಿ ಹೋಗಿ ನಿಜ ಆತ ಓಡುತ್ತಿರ್ತಾ ಆತ ನಿಂತುಕೊಂಡೇ ಓಡುತ್ತಾನೆ ಆತ ನಿಂತುಕೊಂಡೇ ಓಡುತ್ತಿರುತ್ತಾನೆ ಹೇಗೆ ಅಂತ ಹೇಳಿದ್ರೆ ಹೀಗೆ ಆತ ಎಲ್ಲೆಲ್ಲೂ ಇರುವುದರಿಂದ ಎಲ್ಲೆಲ್ಲೂ ಆತ್ಮ ಇರುವುದರಿಂದ ಆತ ಎಲ್ಲ ಕಡೆಯೂ ತನ್ನ ಅಸ್ತಿತ್ವವನ್ನು ಆತ ಬೀರಬದ ಹಾಗೆ ಆ ಸರ್ವಗತ ಅನ್ನುವಂತಹ ಶಬ್ದ ಈ ಆತ್ಮ ವಸ್ತುವಿಗೆ ಹೇಳ್ತಾ ಹೇಳ್ತಾ ಇದ್ದಾರೆ ಆದ್ದರಿಂದ ಆತ ಸ್ಥಾಣು ಒಂದೇ ಕಡೆ ಇರತಕ್ಕಂಥವು ಅಚಲಹ ಅಚಲಹ ಅಂದ್ರೆ ಚಲರಹಿತ ಚಲನೆ ಇಲ್ದ ಇಲ್ಲದೆ ಈ ಆತ್ಮ ಒಂದು ವೇಳೆ ನೀವು ಹೇಳಿದಂತೆ ಪ್ರತಿಯೊಂದು ಶರೀರದಲ್ಲಿ ಇರ್ತಾನೆ ಅಂತ ನೀವು ಹೇಳಿದ್ರೆ ಆ ಮನುಷ್ಯನಲ್ಲಿ ಈ ಮನುಷ್ಯನಲ್ಲಿ ಈ ಮನುಷ್ಯನಲ್ಲಿ ಎಲ್ಲ ಮನುಷ್ಯನಲ್ಲೂ ಇರ್ತಾನೆ ಹಾಗಿದ್ರೆ ಆ ಮನುಷ್ಯರೆಲ್ಲ ಚಲಿಸ್ತಾ ಇರ್ತಾರಲ್ಲ ಆತ್ಮನು ಚಲಿಸ್ತಾನೆ ಅವ್ರ ಜೊತೆಗೆ ಅಂತ ಸಂಶಯ ಬರುತ್ತೆ ಆತ್ಮ ಚಲಿಸ್ತಾನೆ ಅಂದರೆ ಅವನು ಕಾಣುವಲ್ಲ ಅದಕ್ಕೋಸ್ಕರ ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಭಗವಂತ ಮೊದಲೇ ಹೇಳ್ದ ಆ ನೀವು ಓಡಾಡ್ತಾ ಇರ್ಬೋದು ಆದ್ರೆ ನಿಮ್ಮ ಅಂತರ್ಯಾಮಿ ಆಗಿರ್ತಕ್ಕಂಥ ಆತ್ಮ ಓಡಾಡುವುದಿಲ್ಲ ಹಾಗೆ ಹೇಗಿದೆ ಕಲ್ಪನೆ ಅಂತ ಕಲ್ಪನೆಗೂ ಸಿಗುವುದಿಲ್ಲ ಅದಕ್ಕೆ ಮುಂದೆ ಬರ್ತಾನೋ ಹಾಗೆ ಅಂತಹ ಅಂತಹ ಆತ್ಮ ಸನಾತನ ಇಲ್ಲಿ ಒಂದು ಸಂಶಯ ಉಂಟಾಗುತ್ತೆ ನಿತ್ಯ ಅಂತ ಹೇಳಿದ್ಮೇಲೆ ಪುನಃ ಸನಾತನ ಶಬ್ದವನ್ನು ಯಾಕೆ ಬಳಸ್ದ ಅಂತ ನಿತ್ಯ ಅಂದ್ರೆ ನಿತ್ಯವಾಗಿ ಇರ್ತಕ್ಕಂಥದ್ದು ಅಂತ ಸನಾತನ ಅಂದರೆ ಎಂದೆಂದೂ ಇರತಕ್ಕಂಥದ್ದು ಅಂತ ವ್ಯತ್ಯಾಸವೇ ಇಲ್ವಲ್ಲ ಅಂದರೆ ಹಾಗಲ್ಲ ಸೂಕ್ಷ್ಮವಾದಂತಹ ವ್ಯತ್ಯಾಸ ಇತ್ತು ನಿತ್ಯ ಅಂತಕ್ಕಂತಹ ಶಬ್ದವನ್ನ ನಾವು ಲೋಕದಲ್ಲಿ ಹಿಮಾಲಯ ವಸ್ತುಗಳಿಗೂ ಕೂಡ ಉಪಯೋಗಿಸ್ತೇವೆ ಹಿಮಾಲಯ ನಿತ್ಯ ನಮ್ಮ ಪಕ್ಷಕ್ಕೆ ಯಾಕೆ ಅಂತ ಹೇಳಿದ್ರೆ ನಾವೊಂದು ಸಾವಿರ ಜನ ಎತ್ತಿದ್ರು ಕೂಡ ಅದೇ ಹಿಮಾಲಯವನ್ನು ನೋಡಬೇಕಾಗುತ್ತೆ ಸಾವಿರ ಜನ್ಮ ಎತ್ತಿದ್ರು ಕೂಡ ಅದೇ ಹಿಮಾಲಯ ನಮಗೆ ದೃಷ್ಟಿಗೆ ಗೋಚರವಾಗುತ್ತೆ ಅಂದ್ರೆ ನಾವು ಅಶಾಶ್ವ ನಾವು ಅಶಾಶ್ವತವಾದ್ರೂ ಕೂಡ ಹಿಮಾಲಯ ಇದೆಯಲ್ಲ ಹಾಗಂದ್ರೆ ಹಿಮಾಲಯ ನಿತ್ಯ ಆದ್ರೆ ನಮಗ್ ಗೊತ್ತಿಲ್ಲ ಹಿಮಾಲಯ ಅಂತಕ್ಕಂಥದ್ದು ದಿನ ಸವಿತಾ ಇದೆ ಅಂತ ನಿತ್ಯವಾಗಿ ಕಣ್ಣಿಗೆ ಕಂಡರೂ ಇಂದ್ರಿಯಗಳಿಗೆ ನಿತ್ಯವಾಗಿ ಗೋಚರವಾದರೂ ಕೂಡ ಅದಕ್ಕೂ ಕೂಡ ನಿತ್ಯತ್ವ ಅಂತಕ್ಕಂಥದ್ದು ಇಲ್ಲ ಲೌಕಿಕದಲ್ಲಿ ನಿತ್ಯತ್ವ ಅಂತಕ್ಕಂಥದ್ದು ಇಲ್ಲ ಹೀಗಾಗಿ ಸನಾತನ ಹಿಂದೆ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ವಿಕಾರರಹಿತನಾಗಿ ಇದ್ದನೋ ಇಂದೂ ಕೂಡ ಅದೇ ರೀತಿಯಲ್ಲಿ ಅದೇ ರೂಪದಲ್ಲಿ ವಿಕಾರರಹಿತನಾಗಿ ಇದ್ದ ಅನ್ನೋದನ್ನು ತಿಳಿಸುವುದಕ್ಕೆ ಸನಾತನ ಅಂತ ಪದಪ್ರಯೋಗವನ್ನು ಭಗವಂತ ಮಾಡ್ತಾನೆ ಪುನಃ ಆತ ಹೇಳ್ತಾನೆ ಅವ್ಯಕ್ತಃ ಅಯಂ ಅಚಿತ್ಯ ಅಯಂ ಅವಿಕಾರ್ಯ ಅಯಂ ಉಚ್ಯತೆ ತಸ್ಮತ್ ಏವ್ವಾ ಏನಂ ನ ಅನುಶೋಚಿತುಂ ಅರ್ಹಸಿ ನಿನಗೆ ಶೋಕ ಮಾಡದೇ ಇರೋದಕ್ಕೆ ಕಾರಣವನ್ನು ನಾನು ಹೇಳ್ತೇನೆ ಕೇಳ ಏನಕ್ಕೆ ನೀನು ಶೋಕ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ಯಕ್ತಃ ಈ ಹಿಂದೆ ಹೇಳಿರಲಿಲ್ಲ ಕಾರಣ ಆ ಆತ್ಮ ನಾಶರಹಿತ ಅಂತ ಹೇಳಿದ್ದಕ್ಕೆ ಕಾರಣವನ್ನ ಈ ಮಂತ್ರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಆತ್ಮ ಯಾಕೆ ನಾಶರಹಿತ ಅಂತ ಆತ್ಮ ಅವ್ಯಕ್ತ ಆತ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ಕಾಣನು ಪಂಚ ಇಂದ್ರಿಯಗಳಿಗೆ ಕಾಣನು ಪಂಚ ಪ್ರಮಾಣಗಳಿಗೆ ಕಾಣ ಕಾಣನು ಯಾವ ಪ್ರಮಾಣದಿಂದ ಆತ ಆತ ಗೋಚರವಲ್ಲ ಅನುಭವೈಕ ಗಮ್ಯ ಅನುಭವದಿಂದ ಮಾತ್ರ ಆತ ನಮಗೆ ಕಾಣಿಸ್ಕೊಳ್ತದೆ शुद्ध ಬುದ್ಧಿಗೆ मात्र आता ವಸ್ತು ಇನ್ಯಾವ ಪ್ರಮಾಣಕ್ಕೂ ಆತ ಆ ವಸ್ತು ಹೀಗಾಗಿ ಆ ಭಗವಂತ ಅಂತಕ್ಕಂಥದ್ದು ಅವ್ಯಕ್ತಃ ಕಣ್ಣಿಗೆ ಕಾಣದೇ ಇರತಕ್ಕಂಥವನು ಪುನಃ ಅಯಂ ಇವನು ಈ ಆತ್ಮನೋ ಅಚಿತ್ಯ ಅವನ ಸ್ವರೂಪವನ್ನು ಕುರಿತು ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ನೋಡಿ ನಾವು ಬುದ್ಧಿಯಿಂದಾದ್ರೂ ಅಥವಾ ಮನಸ್ಸಿನಿಂದಾದರೂ ಅವನು ಹಿಡಿದು ಬಿಡೋಣ ಆತ್ಮನ ಸ್ವರೂಪವನ್ನು ಹಿಡಿದು ಬಿಡೋಣ ಅಂತ ಅಂದ್ಕೊಂಡ್ರೆ ಅದರಿಂದ ಸಾಧ್ಯವಿಲ್ಲ ನೀವು ಏನೇನು ತಿಳ್ಕೊಂಡಿರ್ತೀರೋ ಅದು ಆತ್ಮನ ಸ್ವರೂಪ ಅಲ್ಲ ಅದಕ್ಕೆ ಆ ಕೇನೋಪನಿಷತ್ನಲ್ಲಿ ಹೇಳಿದ್ದು ಯಸ್ಯ ಮತಂ ತತಂ ಯಾರಿಗೆ ಗೊತ್ತಿದೆ ಆತ್ಮನ ಸ್ವರೂಪ ಗೊತ್ತಿದೆ ಅಂತ ಅವ್ನು ತಿಳ್ಕೊಂಡಿರ್ತವನು ಅವನಿಗೇನು ಗೊತ್ತಿಲ್ಲ ಯಾರಿಗೆ ಆತ್ಮನ ಸ್ವರೂಪ ಗೊತ್ತಿಲ್ವೋ ಅವನಿಗೆ ಅದು ಗೊತ್ತಿತ್ತು ನೋಡಿ ಅಲ್ಲೂ ಅಲ್ಲೂ ಕೂಡ ಒಂಥರ ಫಸಲ್ ಇದ್ದಾಗಿದೆ ಒಗಟ್ ಬ್ರಹ್ಮಜ್ಞಾನ ಆದವನು ಕೇವಲ ಅನುಭವಿಸ್ತಾನೆ ಹೊರತು ಬಾಯಲ್ಲಿ ಮಾತನಾಡ್ಲಿಕ್ಕಾಗಲ್ಲ ಗೊತ್ತಿದೆ ಅಂತ ಹೇಳೋದು ಯಾವುದಕ್ಕೆ ಅದಾದ್ರೂ ಒಂದು ವಿಷಯ ವಸ್ತುವೆ ಅದು ವಸ್ತು ಮಾಡಿದ ಮೇಲೆ ವಿಷಯ ಅಂತ ಮಾಡಿದ ಮೇಲೆ ಅದು ಗೊತ್ತಿದೆ ಅಂತ ನಾವು ಹೇಳ್ತೇವೆ ಅದು ಅನುಭವ ब्रह्म नषय मली या विषय वस्तुअल विषय वस्तु अलवेलो विषयव अुभवेव आजेक्ट अल आता सब्जेक्ट तुम्हें सूक्ष्म आ मनु शांत होते ಅದಕ್ಕೆ ಹೇಳ್ತಾರೆ ಮುಂಚೆಲ್ಲ ಹೇಳ್ತೀವಿ ನೀವು ಅತ್ಯಂತ ಗಾಣ ನಿದ್ರೆಯಿಂದ ಎಚ್ಚರ ಸ್ಥಿತಿಗೆ ಬರ್ತಿರಲ್ಲ ಆ ಒಂದು ಗ್ಯಾಪ್ ಅಂತ ಇರುತ್ತಲ್ಲ ಎಷ್ಟೋ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆ ಗಾಣ ನಿದ್ರೆಯಿಂದ ಜಾಗೃತಿ ನಾವು ಈಗಿರುವಂತಹ ವ್ಯವಸ್ಥೆಗೆ ಬರ್ತೀವಲ್ಲ ಅಲ್ಲಿ ನಮಗೆ ಅವನ ಸ್ವರೂಪ ದರ್ಶನ ಆಗುತ್ತೆ ನಿರ್ವಿಕಲ್ಪ ಈಗ ಸಾಧ್ಯ ಇಲ್ಲ ಈಗ ಅವನಿದ್ರೂ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ವಿಷಯ ವಸ್ತುಗಳು ಅಷ್ಟೇ ಬಂದು ಮುತ್ಕೊಂಡ್ಬಿಟ್ಟಿದೆ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಅದೇ ಇರೋದು ಪ್ರಪಂಚವೇ ಇರೋದು ಆ ಪ್ರಪಂಚ ಬರೋಕ್ಕಿಂತ ಮುಂಚೆ ಗಾಢ ನಿದ್ರೆ ಹೋದ ಮೇಲೆ ಮಧ್ಯದಲ್ಲಿರ್ತಕ್ಕಂತಹ ಒಂದು ಏನೋ ಒಂದು ಇದೆಯಲ್ಲ ಅಲ್ಲಿ ಅವನ ಪ್ರತಿನಿತ್ಯ ಅದನ್ನೇ ಛಾಂದೋಗ್ಯ ಉಪನಿಷತ್ತು ಅತ್ಯಂತ ಸುಂದರವಾಗಿ ಹೇಳ್ತಕ್ಕಂಥ ಪ್ರತಿನಿತ್ಯವೂ ನಾವು ಅತ್ಯಂತ ಅಮೂಲ್ಯವಾದಂತಹ ನಿಧಿಯ ಮೇಲೆ ಹಗಲು ಎರಡೂ ನಡೀತಾ ಇದ್ದೇವೆ ಆದ್ರೂ ನಮ್ಗೆ ಅಲ್ಲಿ ಅಮೂಲ್ಯ ನಿಧಿ ಇದೆ ಅಂತ ಗೊತ್ತಿಲ್ಲ ನಾವು ನಡೆಯುವ ನಮ್ಮ ಪಾದದ ಕೆಳಗೆ ಇದೆ ಅಂತ ಅಲ್ಲಿ ಉದಾಹರಣೆ ಹೇಳ್ತಾರೆ ಹಾಗೆಯೇ ನಮ್ಮ ಪ್ರತಿಯೊಂದು ಅನುಭವದ ಹಿಂದೆ ನಮ್ಮ ಪ್ರತಿಯೊಂದು ಅವಸ್ಥೆಯ ಹಿಂದೆ ಅವಸ್ಥೆ ಅಂದ್ರೆ ಜಾಗ್ರ ಸ್ವಪ್ನ ಸುಶುಕ್ತಿ ಈ ಅವಸ್ಥೆಗೆ ಆಧಾರವಾಗಿ ನೆಲೆಗಟ್ಟಾಗಿ ಅವನಿದ್ದಾನೆ ಈ ಅವಸ್ಥೆಗಳು ತಿರುಭೂತವಾದಾಗ ಅಂದರೆ ಈ ಅವಸ್ಥೆಗಳು ತಮ್ಮ ಯಾವ ಒಂದು ಪ್ರಭಾವವನ್ನು ನಮ್ಮ ಮೇಲೆ ಬೀರದೇ ಇರತಕ್ಕ ಇರಿದಾಗ ಆಗ ಅವನು ಅವನು ಎದ್ದು ಕಾಣ್ತಾನೆ ಯಾಕೆ ಅಂದರೆ ಅವನು ಸಾಮಾನ್ಯ ನಮ್ಮ ಕಣ್ಣಿಗೆ ಬೀಳುವುದುಲ್ಲ ವಿಶೇಷವೇ ಸಾಮಾನ್ಯ ಕಾಣಲ್ಲ ನೋಡಿ ಜಗತ್ನಲ್ಲಿ ಯಾರಾದರೂ ಅತೀ ಸಾಮಾನ್ಯ ಹೊನಿಸಿರುವಂತ ಇದ್ರೆ ಅವ್ರನ್ನ ತಿರುಪೆಗೆ ಸಿಕ್ಕಿರು ಯೂಸ್ಲೆಸ್ ಬೆಳವಂತ ಆದರೆ ಟು ಬಿ ಸಿಂಪಲ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಬಿ ಸ್ಪೆಷಲ್ ಇಟ್ ಇಸ್ ವೆರಿ ಈಸಿ ಪೇಪರ್ನಲ್ಲಿ ಹೆಸರು ಬರಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಬರಿಬೋದು ಬಾಯಿಗೆ ಬಂದಿದ್ದು ಬರಿಬೋದು ಬಾಯಿಗೆ ಬಂದಿದ್ದು ಆಲೋಚನೆ ಮಾಡ್ಬೋದು ಯಾಕಂದರೆ ಅಂಥವರೇ ಇರ್ತಾರೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಲೋಕದಲ್ಲಿ ಆದರೆ ಎಲ್ಲ ಗೊತ್ತಿದ್ದು ಸುಮ್ಮನೇ ಇದ್ದು ಸುಮ್ಮನಿರುವ ಬ್ರಹ್ಮ ಅಂತ ಸ್ವಾಮಿ ಪುರುಷೋತ್ತಮಾನ್ಜಿ ಒಂದು ಕವನ ಬರೆದಿದ್ರು ಸುಮ್ಮನೆ ಇರುವ ಬ್ರಹ್ಮ ಅಂತ ಆ ಬ್ರಹ್ಮ ಹಾಗೆ ಸುಮ್ಮನೆ ಇರುತ್ತದು ಅದು ಯಾರಿಗೂ ತೋರ್ಕೊಡುವುದಿಲ್ಲ ಯಾಕಂದರೆ ಸಿಂಪ್ಲೆಸ್ಟ್ ಆಫ್ ಆಲ್ ಥಿಂಗ್ ಸಿಂಪ್ಲೆಸ್ಟ್ ಆಫ್ ಆಲ್ ಯಾಕೆಂದರೆ ಗುಣ ಇಲ್ಲ ರೂಪ ಇಲ್ಲ ಆಕಾರ ಇಲ್ಲ ಅವಯವ ಇಲ್ಲ ಏನೂ ಇಲ್ಲ ಹಾಗಂದರೆ ಹೇಗಪ್ಪ ಇದನ್ನು ಗಮನಿಸೋದು ಐಡೆಂಟಿಫೈ ಮಾಡೋದು ಅದಕ್ಕೊಂದು ಅಸ್ತಿತ್ವ ಕೊಡೋದು ಮಿಸ್ಟರ್ ಎಕ್ಸ್ ಅಂತ ಆಗೋದು ಆದ್ದರಿಂದ ನಾವು ಅಂಥ ಸಿಂಪ್ಲೆಸ್ಟ್ ಪರ್ಸನ್ನ ಬಿಟ್ಬಿಡ್ತೇವೆ ನಮ್ಮ ದೈನಂದಿನ ಜೀವನದಲ್ಲಿ ಯೂಸ್ಡಾಸ್ ಫೆಲೋ ಗೆಟ್ಔಟ್ ಆದರೆ ಆ ಸಿಂಪ್ಲೆಸ್ಟ್ ಪರ್ಸನ್ ಅತ್ಯಂತ ಪವರ್ಫುಲ್ ಯಾವಾಗಲೂ ಹಾಗೆ ಎಷ್ಟು ಅತಿಸಾಮಾನ್ಯ ವ್ಯಕ್ತಿ ಇರ್ತಾನೋ ಅವನಿಗೆ ಅತ್ಯಂತ ಶಕ್ತಿ ಇರ್ತವೆ ಯಾಕೆಂದರೆ ಅವನು ಬೇರೆ ಕಡೆ ಶಕ್ತಿ ವೇಸ್ಟ್ ಮಾಡೋದಿಲ್ಲ ನಾನು ತೋರಿಸ್ಕೊಡ್ಬೇಕು ಎಲ್ಲರ ಮುಂದೆ ಅಂತ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಲ್ಲಿ ಶಕ್ತಿ ವ್ಯಯವಾಗುವುದಿಲ್ಲ ಹೀಗಾಗಿ ಅವನಲ್ಲಿ ಇರ್ತಕ್ಕಂತಹ ಶಕ್ತಿ ಅದ್ಭುತವಾದಂತಹ ಶಕ್ತಿ ಅದು ಸಾಮಾನ್ಯ ಮನುಷ್ಯನಲ್ಲಿ ಹಾಗೆಯೇ ಬ್ರಹ್ಮ ಸುಮ್ಮನಿರುವ ಬ್ರಹ್ಮ ಅದು ಕೂಡ ಹಾಗೆ ಕಣ್ಣಿಗೆ ಕಾಣೋದಿಲ್ಲ ಅವ್ಯಕ್ತ ಅಚಿಂತ್ಯ ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅದರ ಬಗ್ಗೆ ಅಯಂ ಅವಿಕಾರ್ಯ ಆದ್ದರಿಂದಲೇ ಅದು ಅವಿಕಾರ್ಯ ಅಂದರೆ ವಿಕಾರರಹಿತ ಈಗ ಇದ್ದು ಇನ್ನು ಮುಂದಿನ ಕ್ಷಣದಲ್ಲಿ ಅದು ಬೇರೆ ಆಗ್ತಕ್ಕಂಥದ್ದು ಪರಿಣಾಮ ಹೊಂದತಕ್ಕಂಥದ್ದು ಈ ಪರಿಣಾಮ ಇರತಕ್ಕಂಥದ್ದು ಯಾವುದು ಚಿಂತ್ಯವೋ ಯಾವುದು ವ್ಯಕ್ತವೋ ಅದಕ್ಕೆ ಮಾತ್ರ ಪರಿಣಾಮ ಸಾಧ್ಯ ಯಾವುದು ಅವ್ಯಕ್ತವೋ ಯಾವುದು ಅಚಿಂತ್ಯವೋ ಅದಕ್ಕೆ ಪರಿಣಾಮ ಅಂತಕ್ಕಂಥದ್ದು ಸಾಧ್ಯವಿಲ್ಲ ಪುನಃ ತಸ್ಮಾತ್ ಆದ್ದರಿಂದ ಈ ಎಲ್ಲ ಕಾರಣದಿಂದ ಏವಂ ಹೀಗೆ ವಿದಿತ್ವ ಅರಿತುಕೊಂಡು ಅಂದ್ರೆ ಪುನಃ ಇಲ್ಲಿ ಅದೇ ಅರಿತುಕೊಂಡು ಅಂತ ಹೇಳಿದ್ರೆ ಅನುಭವದಿಂದ ಕಂಡು ಅಂತ ಅರ್ಥ ಕೇವಲ ಕೇಳಿ ಅಂತಲ್ಲ ಪುಸ್ತಕ ಓದ್ಕೊಂಡು ಅಂತಲ್ಲ ಪುಸ್ತಕದ ಬದ್ನೇಕಾಯಿ ಅಂತಲ್ಲ ಅನುಭವ ಅದನ್ನ ಅನುಭವ ಪಡ್ಕೊಳ್ಬೇಕು ಜೀವನದಲ್ಲಿ ಅನುಭವ ಪಡ್ಕೊಳ್ಬೇಕು ಏನಂ ಇವನನ್ನು ನ ಅನುಶೋಚಿತು ಅರ್ಹಸಿ ಇನ್ನೆಲ್ಲದರ ಬಗ್ಗೆ ಪ್ರಾಪಂಚಿಕ ಯಾವುದೇ ಒಂದು ವಿಷಯದ ಬಗ್ಗೆ ಕುರಿತು ನೀನು ಶೋಕಿಸಲು ಅರ್ಹನಲ್ಲ ಅಂದ್ರೆ ಶೋಕಿಸಬೇಡ ಅಂತ ಅರ್ಥ ಅಥ ಚ ಏನಂ ನಿತ್ಯ ಜಾತಂ ನಿತ್ಯಂ ವನ್ಯಸೆ ಮೃತ ತಥಾತ್ವ ಮಹಾಬಾಹೋ ನ ಏ ಶೋಚಿತು ಮರಸಿ ಈಗ ಒಂದು ಲಾಜಿಕ್ ಆಯಿತು ಈಗ ಇನ್ನೊನ್ನೇ ಲಾಜಿಕ್ ಬರ್ತಾ ಇದ್ದಾನ ಒಂದು ವೇಳೆ ನೀನು ತಿಳ್ಕೊಂಡಿದ್ಯಾ ಏನದು ಅಥ ಈಗ ಇನ್ನೊಂದು ಪೊಸಿಷನ್ ಅಥ ಅಂದರೆ ಬಿಗಿನಿಂಗ್ ಪಕ್ಷಾಂತರ ಏನು ಪಕ್ಷ ಅಂತ ಹೇಳಿದ್ರೆ ಅಥಚ ಏನಂ ಈ ಆತ್ಮನನ್ನು ನಿತ್ಯ ಜಾದು ಯಾವಾಗಲೂ ಹುಡ್ತಾನೇ ಇರ್ತಾನೆ ನಿತ್ಯಮ್ಮ ಮನ್ಯಸೆ ಮೃತಂ ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತಾನೆ ಈ ಆತ್ಮ ಅಂತಕ್ಕಂಥವನು ಯಾವಾಗಲೂ ಹುಡ್ತಾ ಇರ್ತಾನೆ ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತಾನೆ ಈ ದೇಹದ ಜೊತೆಗೆ ಅಂತ ಒಂದು ವೇಳೆ ತಿಳ್ಕೊಂಡ್ರೆ ತಥಾಪಿ ಹಾಗ ತಿಳ್ಕೊಂಡ್ರೂ ಕೂಡ ಅಂದ್ರೆ ಅದು ಸತ್ಯ ಅಲ್ಲ ಅದನ್ನೇ ತರ್ಕ ಅಂತ ತರ್ಕ ಅಂದ್ರೆ ಆ ನಿಮ್ಮ ವಿರುದ್ಧ ಪಕ್ಷದವನ ಮತ ಸುಳ್ಳಾದ್ರೂ ಕೂಡ ನೋಡಪ್ಪ ಹಾಗೆ ಇಟ್ಕೊಡೋಣ ಅಂತ ನಾವು ಹೇಳ್ತೀವೋ ಇಲ್ವೋ ಒಂದು ಹಾಗೆ ಇಟ್ಕೊಡೋಣ ನೀನು ಹೇಳಿದ್ದೆ ಸತ್ಯ ಅಂತ ಇಟ್ಕೊಡೋಣ ಅಂದ್ರೆ ಇಟ್ಕೊಡೋಣ ಅಂದ್ರೆ ಏನು ಸತ್ಯ ಅಲ್ಲ ಅಂತ ಅರ್ಥ ನಾ ಪ್ರೂವ್ ಮಾಡ್ತೀನಿ ಈಗ ಅಂತ ಹಾಗೆ ಇಲ್ಲಿ ಒಂದು ವೇಳೆ ನಿನಗೆ ಏನಾದರೂ ಭ್ರಾಂತು ಇದ್ದರೆ ನಿನ್ನ ಮಂಡೆಯಲ್ಲಿ ಏನಾದರೂ ಭ್ರಾಂತು ಇದ್ದರೆ ಈ ಆತ್ಮ ಅಂತಕ್ಕಂಥವನು ಯಾವಾಗಲೂ ಹುಡ್ತಾನೆ ಯಾವಾಗಲೂ ಸಾಯ್ತಾನೆ ಈ ಶರೀರ ಜೊತೆಗೆ ಬಟ್ಟೆ ಬಟ್ಟೆ ಜೊತೆಗೆ ಶರೀರ ಸತ್ತ ಹಾಗೆ ಅವನು ಕೂಡ ಸಾಯ್ತಾನೆ ಅಂತ ಇಟ್ಕೊಂಡ್ರೆ ತಥಾಪಿತ್ವಂ ಅಂತಹ ಸಂದರ್ಭದಲ್ಲೂ ಕೂಡ ಹೇ ಮಹಾಬಾಹು ಎಲೈ ಮಹಾವೀರನೇ ತ್ವ ನ ಏವಂ ಶೋಚಿತು ಮರಗಿ ಹೀಗೆ ನೀನು ಶೋಕಿಸದು ಅರ್ಹನಲ್ಲ ಯಾಕೆ ಯಾಕೆ ಶೋಕಿಸದು ಅರ್ಹನಲ್ಲ ಅಂದರೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಮಂತ್ರದಲ್ಲಿ ಕಾರಣ ಹೇಳ್ತಾನೆ ಜಾತಸೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮ್ ಅಪರಿಹಾರ್ಯೆ ಅರ್ಥೆ ನ ತ್ವ ಶೋಚಿತು ಅರ್ಹಸಿ ಹೀ ಅಂದರೆ ಏಕೆಂದರೆ ಅಂತ ಅರ್ಥ ಹೀ ಅನ್ನುವಂತಹ ಅವ್ಯಕ್ಕೆ ಏಕೆಂದರೆ ಅಂದ್ರೆ ಹಿಂದೆ ಹೇಳ್ದಲ್ಲ ತರ್ಕ ಅದಕ್ಕೆ ಕಾರಣ ಇಲ್ಲಿ ಹೇಳ್ತಾ ಇತ್ತ ಧ್ರುವೋ ಮೃತ್ಯು ಹುಟ್ಟಿದ ಯಾವುದೇ ಒಂದು ವಸ್ತುವಿಗೆ ಸಾವು ಅಥವಾ ಮೃತ್ಯು ಅಂತಕ್ಕಂಥದ್ದು ಧ್ರುವ ಅಂದ್ರೆ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ನಿಶ್ಚಯ ಹಾಗೆಯೇ ಇನ್ನೊಂದು ತಿಳ್ಕೊ ಮೃತಂ ಜನ್ಮ ಅದ ಧ್ರುವಂ ಜನ್ಮ ಮೃತ ಸತ್ತಿದ್ದಕ್ಕೆ ಅಥವಾ ನಾಶ ಹೊಂದಿದ್ದಕ್ಕೆ ಹುಟ್ಟು ಅನ್ನೋದು ಕೂಡ ತಪ್ಪಿಸ್ಕೊಳ್ಳಿಕ್ಕಾಗುತ್ತ ಒಂದ್ ವೇಳೆ ಸತ್ತೋಯ್ತು ಅಂದ್ರೆ ಪುನಃ ಹುಟ್ಟುವುದಿಲ್ಲ ಅಂತಲ್ಲ ಹುಟ್ಲೇಬೇಕು ನೋಡಿ ಎರಡೂ ಅದೊಂದು ಜೊತೆ ಜೊತೆಗೆ ಬಂದು ಇರತಕ್ಕಂಥದ್ದು ಹುಟ್ಟು ಮತ್ತೆ ಸಾವು ಅಂತಕ್ಕದ್ದು ತಪ್ಪಿಸ್ಕೊಳ್ಲಿಕ್ಕಾಗೋದೇ ಇಲ್ಲ ಆಗುದೇ ಇಲ್ಲ ಸತ್ತಿದ್ದು ಹುಟ್ಟಲೇಬೇಕು ಹುಟ್ಟಿದ್ದು ಸಾಯ್ಲೇಬೇಕು ತಸ್ಮಾತ್ ಈ ಕಾರಣದಿಂದ ಅಪರಿಹಾರ್ಯೇ ಅರ್ಥ ಪರಿಹರಿಸಲಾಗದಂತಹ ಒಪ್ಪಿಕೊಳ್ಳಲೇಬೇಕಾದಂತಹ ಈ ವಿಷಯದಲ್ಲಿ ಅರ್ಥೆ ಅಂದರೆ ಈ ವಿಷಯದಲ್ಲಿ ಅಂದರೆ ಇದನ್ನು ನಾವು ಹೇಳ್ತೀವಲ್ಲ ವಿಚ್ ಕೆನೋಟ್ ಬಿ ಕ್ಯೂರ್ಡ್ ಹ್ಯಾಸ್ ಟು ಬಿ ಎಂಡ್ಯೂರ್ಡ್ ಅದನ್ನು ಹೇಳ್ತಾ ಇದ್ದ ಇದನ್ನ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯವಾ ತಪ್ಪಿಸಿಕೊಳ್ಳಲಾಗದಂತಹ ಜನ್ಮವನ್ನ ತಪ್ಪಿಸಿಕೊಳ್ಳಲಾಗದಂತಹ ಮೃತ್ಯುವನ್ನ ವಾಸಿ ಮಾಡಲಿಕ್ಕಾಗತ್ತಾ ಆಗಲ್ಲ ವಾಸಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸಹಿಸ್ಕೋ ಸಹಿಸ್ಕೋಬೇಕು ಅಂದ್ರೆ ಏನು ಶೋಕ ಮಾಡಬೇಡ ಅಂತ ಅರ್ಥ ಅಳ್ ಅಳ್ತಾನೂ ಇರೋದು ಸಹಿಸ್ಕೊಂಡೆ ಅಂತ ಹೇಳೋದು ಹಾಗಾಗಲ್ಲ ಒಮ್ಮೆ ನಾವು ಅದನ್ನ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತ ಒಪ್ಕೊಂಡ್ಮೇಲೆ ನಮ್ಗ ದುಃಖ ಆಗಲ್ಲ ನಮ್ಮ ಮನಸ್ಸಿಗೆ ಆ ಮನಸ್ಸಿನ ಸ್ವಭಾವ ಆಗೋದು ಮನಸ್ಸಿಗೆ ದುಃಖ ಯಾವಾಗೋದು ಅಂತ ಹೇಳಿದ್ರೆ ನಾವು ಅದನ್ನ ಒಪ್ಪಿಕೊಳ್ಳದೇ ಇರ್ತಕ್ಕ ಇದ್ದಂತಹ ಕ್ಷಣದಲ್ಲಿ ನಾವು ಒಳಗಡೆ ತಳ್ತಾ ಇರ್ತೇವೆ ಅದನ್ನು ನಮಗದನ್ನ ಸ್ವೀಕರಿಸಲಿಕ್ಕೆ ಇಷ್ಟ ಇಲ್ಲ ಮನಸ್ಸೊಳಗೆ ಹೀಗೆ ತಳ್ತಾ ಇರುತ್ತೆ ಮನಸ್ಸು ಅದು ಅದು ಬರ್ತಾ ಇರುತ್ತೆ ಅದಕ್ಕೆ ಬಿಡೋಕೆ ಇಷ್ಟ ಇಲ್ಲ ನಿಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅದು ಫ್ಯಾಕ್ಟರ್ ನೀವು ಸ್ವೀಕರಿಸಿಬಿಟ್ರೆ ಅದನ್ನು ಹಾರ್ದವಾಗಿ ಹೃದಯಪೂರ್ವಕವಾಗಿ ಅದನ್ನು ಸ್ವೀಕರಿಸ್ಬಿಟ್ರೆ ಜನ್ಮ ಮೃತ್ಯು ಅಂತಕ್ಕಂಥದ್ದು ಇದು ತಪ್ಪಿಸಿಕೊಳ್ಳಲಾಗದ್ದು ಅಂತ ಆಗ ಮನಸ್ಸು ಶೋಕ ಪಡುವುದಿಲ್ಲ ಹೌದಪ್ಪ ಈಗ ಸಾಯ್ತೀನಾ ಹುಡ್ತೀನಿ ಹುಡ್ತೀನಾ ಸಾಯ್ತೀನಿ ಸತ್ರೆ ಹುಟ್ಟೋದು ಹುಟ್ಟರೆ ಸಾಯೋದು ಏನಂತೆ ಲೆಟ್ ಎಸ್ ಅಕ್ಸೆಪ್ಟ್ ಇಟ್ ಲೆಟ್ ಎಸ್ ಟೇಕ್ ಇಟ್ ಎಸ್ ಅ ಪಾರ್ಟ್ ಆಫ್ ಲೈಫ್ ಹೀಗೆ ಬಂದ್ಬಿಡುತ್ತೆ ಅಂಥ ಧೈರ್ಯ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಲಾಜಿಕ್ ಅನ್ನ ಇಲ್ಲಿ ಭಗವಂತ ಉಪಯೋಗಿಸ್ತಾ ಇದ್ದಾನೆ ಇವನು ಮುಖ್ಯ ಕಾರಣ ಏನು ಅಂದ್ರೆ ನೀನು ಶೋಕ ಅಂತ ಆ ಶೋಕವನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಯಾಕೆ ಅಂತ ಹೇಳಿದ್ರೆ ಇವನು ಬೋಧಿಸ್ಞಾನ ಶೋಕ ಪಡುವಂತಹ ಮನಸ್ಸಿಗೆ ನಾಟುವುದಿಲ್ಲ ಒಳಗೆ ಹೋಗಲ್ಲ ನೋಡಿ ಮೃತರಾದವರ ಮನೆಗೆ ಹೋಗಿ ನೀವು ಎಷ್ಟೇ ಉಪದೇಶಗಳನ್ನ ಕೊಡಿ ಹೋಗ್ರಿ ಏನ್ರಿ ನೀವು ಹೇಳೋದು ಹೇಳ್ತೀರಾ ನಿಮ್ಮನೇಲೆನಾದ್ರು ಆದ್ರೆ ನಾವು ಬಂದು ಉಪದೇಶ ಕೊಡ್ತೀವಿ ಹೋಗ ನಾಟಲ್ಲ ಅದು ಯಾಕಂದ್ರೆ ಶೋಕ ಅವಿಷ್ಟ ಆ ಶೋಕ ಭೂತ ಅಂತಕ್ಕಂಥದ್ದು ಅವನ ಮೇಲ್ಗಡೆ ತಲೆಯ ಮೇಲೆ ಕೂತ್ಕೊಂಡು ನರ್ತನ ಮಾಡ್ತಾ ಯಾವ ವಿಷಯವನ್ನು ಕೂಡ ಒಳಗಡೆ ಅದು ಬಿಡೋದಕ್ಕೆ ಇಷ್ಟ ಇಲ್ಲ ಮೊಟ್ಟ ಮೊದಲೇನಾಗ ಕೆಲಸ ಏನಂದ್ರೆ ಶೋಕ ನಿವಾರಣೆ ತಾತ್ಕಾಲಿಕವಾಗಿ ಶೋಕ ನಿವಾರಣೆ ಮಾಡ್ಬೇಕು ಅದಕ್ಕೆ ಎಲ್ಲ ಲಾಜಿಕ್ ಉಪಯೋಗಿಸ್ತಾ ಶೋಕ ನಿವಾರಣೆ ಒಮ್ಮೆ ಶೋಕ ನಿವಾರಣೆ ಆಯ್ತು ಅಂದ್ರೆ ಆಗ ಆ ಮನಸ್ಸು ಅಂತಕ್ಕಂಥದ್ದು ರಿಸೆಪ್ಟಿವ್ ಆಗುತ್ತೆ ಗ್ರಹಿಸ್ತದೆ ಒಮ್ಮೆ ಮನಸ್ಸು ಜ್ಞಾನವನ್ನ ಗ್ರಹಿಸುವಂತಹ ಸ್ಥಿತಿಗೆ ಬಂತು ಅಂತ ಹೇಳಿದ್ರೆ ಎಲ್ಲದೂ ನಾಟತೆ ಆಗ ಆಲೋಚನೆ ಶುರುವಾಗುತ್ತೆ ಅಲ್ಲಿ ತನಕ ಯಾವ ಆಲೋಚನೆಯೂ ಕೂಡ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಆಡೋದೊಂದೇ ಗೋಡೆ ಇಡೀ ಜೀವನವೇ ಗೋಡು ಹಾಗಾಗಿ ಅದಕ್ಕೋಸ್ಕರ ಅವನು ಹೇಳೋದು ನತ್ವ ಶೋಚಿತು ಮರಹಸಿ ನೀನು ಶೋಕ ಮಾಡಲು ಅರ್ಹನಲ್ಲ ಯಾವತ್ತಿದ್ರು ಶೋಕ ಮಾಡಬೇಡ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಮಹಾಭಾರತದ ಬೇರೊಂದು ಶ್ಲೋಕದಿಂದ ಇಲ್ಲಿ ಪುನಃ ಅದೇ ರಿಪೀಟ್ ಆಗಿದೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ಅನೇಕ ಶ್ಲೋಕಗಳು ಕೂಡ ನಿಮಗೆ ಮಹಾಭಾರತದಲ್ಲಿ ಅಲ್ಲಲ್ಲಿ ಹಾಗಾಗಿ ಅದೇ ಅದೇ ರೂಪದಲ್ಲಿ ಅದೇ ಅಕ್ಷರಗಳನ್ನ ಚೇಂಜ್ ಮಾಡ್ದಾಗಿ ಇಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಸ್ವಾಮೀಜಿ ಹೇಳಿದರು ಅದೊಂದು ಪಕ್ಷ ಇತ್ತು ಆಗ ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಒಂದು ವಾದ ಏನು ಅಂದರೆ ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತದ ಭಾಗವಲ್ಲ ಅದು ಪ್ರಕ್ಷಿಪ್ತ ಇಂಟರ್ಪೊಲೇಟೆಡ್ ಅದು ಪ್ರಕ್ಷಿಪ್ತ ಯಾವನೋ ಒಬ್ಬ ನಂತರ ಅದನ್ನು ಬರೆದು ಮಹಾಭಾರತ ಬದಲು ಸೇರಿಸಿದ್ದಾನೆ ಅಂತ ಅದಕ್ಕೆ ಸ್ವಾಮೀಜಿ ಈ ಒಂದು ವಾದವನ್ನು ಹೇಳ್ತಾರೆ ನೋಡಿ ಅದಕ್ಕೆ ಇಡೀ ಮಹಾಭಾರತ ಓದಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಇಡೀ ಮಹಾಭಾರತ ಇಲ್ಲಿರ್ತಕ್ಕಂತಹ ಎಲ್ಲ ಈ ಎಷ್ಟೊಂದು ಶ್ಲೋಕಗಳು ಕೂಡ ಮಹಾಭಾರತದ ಬೇರೆ ಬೇರೆ ಕಡೆಯಲ್ಲಿ ಹಾಗೆ ಬಂದಿದೆ ಯಾವುದೋ ಒಂದು ಋಷಿ ಹಾಗೂ ರಾಜನ ಸಂವಾದದಲ್ಲೋ ಅಥವಾ ಇಬ್ರು ದೇವತೆಗಳ ಸಂವಾದದಲ್ಲೋ ಅಥವಾ ಗಂಡ ಹೆಣ್ಣಿರ ನಡುವೆ ಇರ್ತಕ್ಕಂತಹ ಸಂವಾದದಲ್ಲೋ ಅಥವಾ ಗುರು ಹಾಗೂ ಶಿಷ್ಯನ ನಡುವೆ ಇರತಕ್ಕಂತಹ ಸಂವಾದದಲ್ಲೋ ಮಧ್ಯ ಮಧ್ಯ ಹಾಗೆಯೇ ವಾಕ್ಯಗಳನ್ನು ಹಾಕಿದ್ದಾರೆ ಹೀಗಾಗಿ ಈ ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತದಿಂದ ಬೇರೆ ಅಲ್ವೇ ಅಲ್ಲ ಅದರ ಸಾರ ಅದರ ಸಾರ ಅದನ್ನು ಮುಂದಿನ ಮಂತ್ರದಲ್ಲಿ ನಾವು ನೋಡಲಿದ್ದೇವೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನಾವು ವಿಚಾರ ಮಾಡೋಣ ಓಂ ಪೂರ್ಣಮದೂರ್ಣಮಿಧಾತ್ಪೂರ್ಣಮ್ಯತೆ ಪೂರ್ಣಸ್ಯಪೂರ್ಣಮಾದಿಷ್ಯತೆ ಶಾಂತಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು